ಯ ಚ ಧರ್ಮಸರ್ಮಸ್ವಿಣೆ ಅವತಾರರಿಷ್ಠಾ ರಾಮಕೃಷ್ಣ ನಮಃ ಹೇಳ್ಕೊಡ್ತೇನೆ ದಯವಿಟ್ಟು ಅನುಸರಿಸಿ ಅಜಂ ಅಜರಂ ಅನಂತ ಜ್ಞಾನ ರೂಪ ಮಹಾಂತ ಶವಲಂ ಅನಾದಿ ಭೂತದೇಹಾಹೀನ ಸಕಲಕರಣಹೀನವೂತಸ್ಥಿತ ಹರಿಂ ಅಮಲಂ ಅಮಾಯ ಇಂದು ನಮ್ಮ ಪೂಜ್ಯಸ್ವಾಮಿ ಮುಕ್ತಿಧಿ ಮಹಾರಾಜ್ ಇಲ್ಲಿ ಸ್ಥಳದಲ್ಲಿ ಇಲ್ಲ ಆದ್ದರಿಂದ ನಮ್ಮ ಗುರುವಾರದ ವಿಷಯ ಉಪನ್ಯಾಸದ ವಿಷಯ ಗರುಡ ಪುರಾಣ ಒಂದು ಸಂಕ್ಷಿಪ್ತ ಪರಿಚಯ ಇದನ್ನೇ ಮುಂದುವರಿಸೋಣ ಅಂತ ಅನ್ನಿಸ್ತು ಆದ್ದರಿಂದ ಅದನ್ನೇ ಇಂದು ನೋಡೋಣ ನಾವು ಹಿಂದಿನ ಮೂರು ಉಪನ್ಯಾಸಗಳಲ್ಲಿ ಪುರಾಣದ ಲಕ್ಷಣ ಮತ್ತು ಈ ಒಂದು ನಿರ್ದಿಷ್ಟ ಪುರಾಣಗಳ ಪ್ರತಿಯೊಂದು ಅಧ್ಯಾಯದಲ್ಲಿ ವಿಚಾರಿಸಲ್ಪಡ್ತಕ್ಕಂತಹ ವಿಷಯದ ಸೂಚಿ ಇಂಡೆಕ್ಸ್ ಇದನ್ನು ಕಂಡೆವು ಇಂದಿನಿಂದ ಈ ಅನೇಕ ವಿಷಯಗಳಲ್ಲಿ ಕೆಲವೊಂದು ನಮ್ಮ ಅಧ್ಯಾತ್ಮ ಜೀವನಕ್ಕೆ ಉಪಯೋಗವಾಗ್ತಕ್ಕಂತಹ ಮತ್ತು ನಮ್ಮ ಕುತೂಹಲವನ್ನು ತಣಿಸ್ತಕ್ಕಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಬಯಸ್ತಾ ಇದ್ದೇನೆ ಮೊದಲನೇದಾಗಿ ನಲವತ್ತ ಅಧ್ಯಾಯದಲ್ಲಿ ಬ್ರಹ್ಮಧ್ಯಾನ ಅದರ ಬಗ್ಗೆ ಒಂದಿಷ್ಟು ವಿಚಾರ ಬರುತ್ತದೆ ಯಾವ ರೀತಿಯಲ್ಲಿ ನಾವು ಬ್ರಹ್ಮಧ್ಯಾನವನ್ನು ಮಾಡಬೇಕು ಅಂತ ಅದನ್ನಿಲ್ಲಿ ಇವತ್ತು ನೋಡೋಣ ಹರಿರುವ ಆಚಾರ ಭಗವಂತ ರುದ್ರನಿಗೆ ಉಪದೇಶ ಮಾಡ್ತಾ ಹಿಂದಿನ ಅಧ್ಯಾಯದಲ್ಲಿ ಪವಿತ್ರಾರೋಪಣೆ ವಿಷಯ ಬಂತು ಅಂದರೆ ಯಾವ ಯಾವ ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಕುಶ ಪವಿತ್ರವನ್ನ ಬಳಸಬೇಕು ಎಂಬುದಾಗಿ ಅದರ ಮಹಾತ್ಮೆ ಏನು ಅದು ಹೇಳಿದ ನಂತರ ಈಗ ಹರಿ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವಾಗಿ ರುದ್ರ ಪ್ರಶ್ನೆ ಕೇಳಿದಾಗ भगवंता उत्तर को पूजय पविताद्यवा हरिर्भवे ब्रह्म ध्यान प्रवक्ष्या मया यंत्र प्रमर्दक पूजिसी पूजीसी पवित्रवे पवित्रे पवित्रधारणे मुताे ब्रह्मध्यात् ब्रह्मन चिंत ब्रह्मन मेले मेडिटेशन यी हरी भवे आता परमात्म स्वरूपवे आता नमें यद्भव तवति तु ना ಚಿಂತನೆ ಮಾಡ್ತಾ ಬರ್ತೇವೆಯೋ ನಮ್ಮ ಮನಸ್ಸು ನಮ್ಮ ಶರೀರವನ್ನ ಆಯಾ ರೀತಿಯಲ್ಲಿ ರಚಿಸ್ತಾ ಹೋಗ್ತದೆ ಇದರ ಸೈನ್ಸ್ ಆ ರೀತಿ ನಾವು ಕೇಳಿಲ್ವೇ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹಾಗೆ ಇದೊಂದು ರೀತಿಯಲ್ಲಿ ಸೈಕೋಸೊಮ್ಯಾಟಿಕ್ ಮೆಡಿಟೇಷನ್ ಅಲ್ಲಿ ಮುಂದೆ ಬರ್ತದೆ ಅಮೂರ್ತವಾಗಿರ್ತಕ್ಕಂತಹ ಧ್ಯಾನ ಮೂರ್ತವಾಗಿರ್ತಕ್ಕಂತಹ ಧ್ಯಾನ ಅದನ್ನು ಕೂಡ ವಿಸ್ತಾರವಾಗಿ ಅಲ್ಲಿ ವಿವರಿಸಲಾಗ್ತದೆ ಇಲ್ಲಿ ಯಾವ ರೀತಿಯಲ್ಲಿ ಬ್ರಹ್ಮ ಧ್ಯಾನಂ ಪ್ರವಕ್ಷ್ಯಾಮಿ ಮಾಯಾ ಯಂತ್ರ ಪ್ರಮರ್ಧಕಂ ಈ ಇಡೀ ಜಗತ್ತು ಈ ಸಂಸಾರ ಅಂತಕ್ಕಂಥದ್ದು ನಾನು ಅವಾಗ ಹೇಳ್ತಾ ಇರ್ತೇನೆ ಜಗತ್ತೊಂದಾದ್ರೆ ಸಂಸಾರ ಒಂದು ಅಂತ ಏನ್ ಹಂಗಂದ್ರೆ ಭಗವಂತ ಪೃಥ್ವಿಯನ್ನ ಗಾಳಿಯನ್ನ ಅಗ್ನಿಯನ್ನ ನೀರನ್ನ ಜಲಚರಗಳನ್ನ ಗಿಡವೃಕ್ಷಗಳನ್ನ ಮನುಷ್ಯರನ್ನೇನೋ ಸೃಷ್ಟಿ ಮಾಡ್ದ ತನ್ನ ಅನಿರ್ವಚನೀಯವಾಗಿರ್ತಕ್ಕಂಥ ಒಂದು ಶಕ್ತಿ ಅದು ಪವರ್ ಇನ್ಸ್ಕ್ರೂಟಿಬಲ್ ಪವರ್ ಮಾಯಾ ಅದಕ್ಕೆ ನೋಡಿ ಒಂದೇ ಮಣ್ಣು ಏನು ಕಲರ್ ಕಲರ್ ಅಪ್ಪ ಆ ಒಂದು ಮಣ್ಣನ್ನು ತನಗೆ ಕಾರಣವಾಗಿ ಇಟ್ಕೊಂಡು ಮೆಟೀರಿಯಲ್ ಕಾಸ್ ಆಗಿ ಇಟ್ಕೊಂಡು ಆ ಒಂದು ಮರ ಎಷ್ಟು ಚಿತ್ರ ವಿಚಿತ್ರವಾಗಿ ಬೆಳೆದಿದೆ ಆ ಒಂದು ತೊಗಟೆಯೇ ಒಂದು ಬಣ್ಣ ಅದರ ಎಲೆಗೆ ಒಂದು ಬಣ್ಣ ಅದರ ಹೂವು ಒಂದು ಬಣ್ಣ ಅದರ ಕಾಯಿ ಅದರ ಹಣ್ಣೆ ಒಂದು ಬಣ್ಣ ಹಾಗೆ ಋತುಗಳು ಬದಲಾವಣೆ ಆದರೆ ಇನ್ನೂ ಬಣ್ಣ ಬಣ್ಣ ಆದರೆ ಆ ಮಣ್ಣು ಮಾತ್ರ ನೋಡಿ ಅದರ ಟೆಕ್ಸ್ಚರ್ ಅದು ಒಂದು ರೀತಿ ಇರ್ತದೆ ನಮ್ಗೆ ಗೊತ್ತೇ ಆಗೋಲ್ಲ ಆದರೆ ಇದೆಲ್ಲ ಆ ಭಗವಂತನ ಮಾಯಾಶಕ್ತಿ ಅಂತ ಹೇಳ್ತೇವೆ ನಾವು ಆದರೆ ಮನುಷ್ಯ ಇನ್ನೊಂದು ಸಂಸಾರ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಈ ಮಾಯೆಯೊಳಗೆ ನಾನು ಮತ್ತು ನನ್ನದು ಇದರಿಂದ ಅತ್ಯಂತ ಬಿಗಿಯಾಗಿ ಹಿಡಿದಿರ್ತಕ್ಕಂತಹ ಇದೊಂದು ಯಂತ್ರ ಮಾಯಾ ಯಂತ್ರ ಇದರಿಂದ ತಪ್ಪಿಸಿಕೊಳ್ಳುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ನನ್ನದು ನಾನು ಅನ್ನುವುದು ಎಲ್ಲ ಕಡೆ ಇಣುಕ್ತಾ ಇರುತ್ತೆ ಅದು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಅದರಿಂದ ಒಂದು ರೀತಿಯಲ್ಲಿ ಹುಮ್ಮಸ್ಸು ಮಜಾ ಬರುತ್ತೋ ಅದೇ ರೀತಿಯಲ್ಲಿ ಶೋಕಕ್ಕೂ ಕಾರಣ ಆಗತ್ತೆ ಒದೆನೂ ಬೀಳ್ತಾ ಇರ್ತದೆ ಈ ನಮ್ಮ ಶೋಕಕ್ಕೆ ನಾವು ಕಾರಣವನ್ನು ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಹೋದ್ರೆ ನಮಗೆ ಆ ಎಡೆ ಎಡೆಯಾಗಿ ಬಿಡಿಸಿದಾಗ ಎಡೆಯ ತುದಿ ಎಲ್ಲಿ ಬಂದು ನಿಲ್ಲುತ್ತೆ ಅಂದರೆ ಈ ಮೋಹದಲ್ಲಿ ನಾನು ನನ್ನದು ಅನ್ನುವಂತಹ ಒಂದು ರೀತಿಯ ಭಾವನೆ ಈ ಭಾವನೆಯಿಂದ ಮುಕ್ತರಾಗಬೇಕು ಮನುಷ್ಯರು ಈ ಭಗವಂತ ಸೃಷ್ಟಿಸಿರ್ತಕ್ಕಂತಹ ಆ ಒಂದು ಜಗತ್ನಲ್ಲಿ ಇದ್ದುಕೊಂಡು ಕೂಡ ಆನಂದದಿಂದ ಇರಬೇಕಾದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ನಿಜವಾದ ಬ್ರಹ್ಮದ ಆನಂದವನ್ನು ಅನುಭವಿಸಬೇಕಾದ್ರೆ ಅಲ್ಲಿ ನಾನು ನನ್ನದು ಇರಬಾರದು ನಾನು ಮತ್ತು ನನ್ನದು ತಮಾಷೆ ಅಂದರೆ ಹಾಗೆ ಒಂದು ಸುಂದರವಾಗಿರ್ತಕ್ಕಂಥ ಮರ ನೋಡ್ತೇವೆ ಅದರಲ್ಲಿ ಇರ್ತಕ್ಕಂಥ ಒಳ್ಳೆ ಹೂವು ನೋಡ್ತೇವೆ ತಕ್ಷಣ ಅದನ್ನು ಎಂಜಾಯ್ ಮಾಡೋದು ಬಿಟ್ಟು ನನಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇವೆ ಅದನ್ನೇ ಒಬ್ಬ ಪಾಶ್ಚಾತ್ಯ ದೇಶದ ಒಬ್ಬ ಚಿಂತಕ ಅರಿಕ್ ಫ್ರಾಮ್ ಆತ ಟು ಹ್ಯಾವ್ ಆರ್ ಟು ಬಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ತುಂಬಾ ಸುಂದರವಾಗಿ ಆ ಇಡೀ ಗ್ರಂಥವೇ ಆ ಟು ಹ್ಯಾವ್ ಆರ್ ಟು ಬಿ ನಮ್ಮ ಈ ಬುದ್ಧಿ ಅಂತಕ್ಕಂಥದ್ದು ಹೇಗಿದ್ರೆ ನಾವು ನೆಮ್ಮದಿಯಿಂದ ಇರ್ತೇವೆ ಆ ನಿಜವಾದ ಆನಂದವನ್ನ ಹೀರ್ತೇವೆ ಅಂದ್ರೆ ಟು ಬಿ ಇರುವಿಕೆ ಆ ಅಸ್ತಿತ್ವದಲ್ಲಿ ನಮ್ಮ ಬುದ್ಧಿಯನ್ನು ಇಟ್ಟುಕೊಳ್ಬೇಕು ಎಕ್ಸಿಸ್ಟೆನ್ಸ್ ಸುಮ್ಮನೆ ಎಂಜಾಯ್ ಮಾಡ್ತಾ ಹೋಗಬೇಕು ಆ ಭಗವಂತ ತರಾವಾರಿಯಾಗಿರ್ತಕ್ಕಂತಹ ಸೃಷ್ಟಿ ಮಾಡಿರೋದನ್ನ ಸುಮ್ಮನೆ ಆಸ್ವಾದಿಸ್ತಾ ಹೋಗ್ಬೇಕು ಆಹ್ ಏನಿದು ವಾಹ್ ಅಂತ ಅದರಲ್ಲಾತ ಒಂದು ಕತೆ ಹೇಳ್ತಾನೆ ಒಬ್ಬ ಬೌದ್ಧ ಬಿಕ್ಕುವಿನ ಕತೆ ಬೌದ್ಧ ಬಿಕ್ಕು ಒಂದು ಕಡೆ ಎಲ್ಲ ಹೋಗ್ತಾ ಇದ್ದಾನೆ ದೂರದಿಂದ ಯಾವುದೋ ಕೊಳದಲ್ಲಿ ಇರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಒಂದು ಕಮಲದ ಸುವಾಸನೆ ಮೂಗಿಗೆ ಬಂದು ಬೀಳ್ತದೆ ಆ ಅಂದ ತಕ್ಷಣ ಎಲ್ಲಿಂದ ಒಂದು ಅಶರೀರವಾಣಿ ಹೇ ಕಣ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕು ನಮ್ಮ ಇಡಿ ಸಂಪ್ರದಾಯ ಹಿಂದೂ ಸಂಪ್ರದಾಯ ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ ಇಲ್ಲದೆ ಹೋದ್ರೆ ಗೊತ್ತಾಗಲ್ಲ ನಮಗೆ ಗೊತ್ತಾಗಲ್ಲ ಅದು ಅದರಲ್ಲಿ ನಾವು ಏನು ಪ್ರಕೃತಿಯಿಂದ ತೆಗೆದುಕೊಂಡ್ರೂ ಕೂಡ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪರ್ಮಿಷನ್ ಕೇಳಬೇಕು ಆ ಪ್ರಕೃತಿ ಮಾತೇದು ದಯವಿಟ್ಟು ನಾನು ನಿನ್ನ ಈ ಸಂಪತ್ತಿಯನ್ನ ಉಪಯೋಗಿಸ್ಕೊಡ್ತಾ ಇದ್ದೇನೆ ನನ್ನ ಅಭ್ಯುದಯಕ್ಕೆ ನನ್ನ ನಿಶ್ರೇಯಸಕ್ಕೆ ಆದ್ರಿಂದ ದಯವಿಟ್ಟು ನನಗೆ ಅನುಗ್ರಹ ಮಾಡು ಅಂತ ಕೇಳಿಕೊಂಡು ನಾನು ಅದರಿಂದ ಏನ್ ಪಡ್ಕೊಳ್ತೇನೆಯೋ ಅದಕ್ಕೆ ಬದಲಾಗಿ ಏನನ್ನೋ ನಾನು ಕೊಡ್ಬೇಕದಕ್ಕೆ ಸಣ್ಣ ಉದಾಹರಣೆ ಹೇಳ್ತೇನೆ ನಿಮ್ಗೆ ಯಜ್ಞಗಳಲ್ಲಿ ಯೂಪವನ್ನು ನಾವು ಮಾಡ್ತೇವೆ ಯೂಪ ಅಂದ್ರೆ ಅದೊಂದು ಗೂಟ ಒಂದು ಪಶುವನ್ನ ನಾವು ಹೋಮದಲ್ಲಿ ಹಾಕಬೇಕಾದ್ರೆ ಆ ಪಶುವನ್ನ ಬಿಗಿಲಿಕ್ಕೆ ಒಂದು ಗೂಟ ಬೇಕು ಆ ಗೂಟವನ್ನು ಯೂಪಾ ಅನ್ನುವಂಥ ಶಬ್ದದಿಂದ ಕರಿತೇವೆ ಅದನ್ನು ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮರವೇ ಬೇಕು ಖದಿರ ಪಲಾಶ ಇತ್ಯಾದಿ ಮರಗಳು ಈ ಮರಗಳನ್ನು ಹೇಗಂದ್ರೆ ಹಾಗೆ ಕಡಿಯುವಾಗಿಲ್ಲ ಬಹಳ ಬಹಳ ನಿಯಮ ಎಕ್ಸ್ಟ್ರಾ ಕಳಿಯೋವಾಗಿಲ್ಲ ಆಮೇಲೆ ಒಂದು ಎಕ್ಸ್ಟ್ರಾ ಕೊಂಬೆ ಮೇಲ್ಗಡೆಯಿಂದ ಕೆಳಗಡೆ ಉದುರೋ ಆಗಿಲ್ಲ ಉದುರಿದ್ರೆ ಅದನ್ನು ಏನಾದರೂ ಉಪಯೋಗಕ್ಕೆ ಮಾಡ್ಕೋಬೇಕು ನೋಡಿ ಎಷ್ಟು ಇಕಾನಮಿ ಎಷ್ಟು ಚಿಂತನೆ ಎಷ್ಟು ಶಿಸ್ತುಬದ್ಧವಾಗಿರತಕ್ಕಂತಹ ಆಲೋಚನೆ ಇದು ಯಾಕೆ ಅಂದರೆ ನಾವು ಜವಾಬ್ದಾರಿಯುತವಾಗಿರತಕ್ಕಂತಹ ಜೀವನವನ್ನು ನಡೆಸಬೇಕು ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನಾವು ಈ ರೆಸ್ಪಾನ್ಸಿಬಿಲಿಟಿಯನ್ನು ಅರಿತುಕೊಳ್ಳಬೇಕು ಇದು ನಮ್ಮ ಸಂಪ್ರದಾಯದ ತತ್ವ ಹಾಗೆ ಇಲ್ಲೂ ಕೂಡ ನಮಗೆ ಕಂಡು ಬರ್ತದೆ ಯಾವುದಪ್ಪ ಅಂತ ಹೇಳಿದ್ರೆ ಈ ಜಗತ್ತನ್ನು ನಾವು ಪರಮಾತ್ಮ ಕೊಡುಗೆ ಈ ಬುದ್ಧಿಯಿಂದ ಆಸ್ವಾದಿಸಿದಾಗ ಅವನಿಗೆ ಅದನ್ನು ಮನಸ್ಸಿನಲ್ಲೇ ನಿವೇದಿಸಿ ನಿವೇದಿಸಿ ಅವನ ಪ್ರಸಾದವಾಗಿ ಸ್ವೀಕರಿಸಿದಾಗ ನಾವು ಅದರಲ್ಲಿ ಅಂಟಿಕೊಳ್ಳುವುದು ಕಡಿಮೆ ಆಗ್ತಾ ಬರ್ತದೆ ಪ್ರತಿ ದಿವಸ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಅನ್ನುವುದು ಶುದ್ಧವಾಗ್ತಾ ಬರ್ತದೆ ಇದು ಒಂದು ರೀತಿಯ ಮೆಡಿಟೇಷನ್ ಇದೊಂದು ಡೈನಾಮಿಕ್ ಮೆಡಿಟೇಷನ್ ಇದಕ್ಕೆ ನಾವು ದೇವರ ಮುಂದೆ ಕೂತ್ಕೋಬೇಕಾಗಿಲ್ಲ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇದನ್ನು ಅತ್ಯಂತ ಎಚ್ಚರವಾಗಿ ವಿತ್ ಫುಲ್ ಅವೇರ್ನೆಸ್ ಅದನ್ನು ಆಚರಿಸ್ತಾ ಹೋಗಬೇಕು ನಿಜವಾಗಿಯೂ ಜೀವನ ಅಂದ್ರೆ ಏನು ಅವೇರ್ನೆಸ್ ಅಲ್ವೇ ಅವೇರ್ನೆಸ್ ಇಂದೇ ಹೋದ್ರೆ ಅದಕ್ಕೆ ಜೀವನ ಅಂತಾರಿಯೇ ಅದೊಂದು ಮರಣ ಡೆತ್ ಆದ್ರಿಂದ ಈ ಧ್ಯಾನ ಮಾಡುವಾಗಲೂ ಕೂಡ ನಾವು ಸುಮ್ಮನೆ ದೇವ್ರ ಮುಂದೆ ಆ ಒಂದು ಮೂರ್ತಿಯ ಮುಂದೆ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಧ್ಯಾನ ಆಗಲ್ಲ ಅದರಲ್ಲಿ ಫುಲ್ ಅವೇರ್ನೆಸ್ ಟೋಟಲ್ ಇನ್ವಾಲ್ವ್ಮೆಂಟ್ ಇರಬೇಕಾಗ್ತದೆ ಇಲ್ಲದೆ ಹೋದ್ರೆ ಆ ಧ್ಯಾನದಿಂದ ಬರ್ತಕ್ಕಂತಹ ಯಾವ ಫಲ ಉಂಟೋ ಆ ಫಲ ನಮ್ಮ ಜೀವನದಲ್ಲಿ ಕಾಣೋದಿಲ್ಲ ಅದಕ್ಕೆ ಹೇಳ್ತಾರೆ ಸ್ವಾಮಿ ಇವರ ಆಶ್ರಮಕ್ಕೆ ಹೋಗ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಅವರಲ್ಲಿ ಏನು ಚೇಂಜ್ ಕಂಡಿಲ್ವಲ್ಲ ಅಂತ ಸ್ವಾಮಿ ಇವ್ರ ದೀಕ್ಷೆ ತಗೊಂಡು ಇಪ್ಪತ್ತು ವರ್ಷ ಆಯ್ತು ಅದೇನು ಜಪ ಮಾಡಿದ್ದು ಮಾಡಿದ್ದೆ ಧ್ಯಾನ ಮಾಡಿದ್ದು ಮಾಡಿದ್ದೆ ನಾನು ಯಾವಾಗ ಕೇಳ್ದ ಕೇಳಿದ್ರು ಕೂಡ ದಿಸ್ ಇಸ್ ಮೈ ಮೆಡಿಟೇಷನ್ ಚಾಯ್ ಅಂತ ಓಡ್ತಾ ಇರ್ತಾರೆ ಆದರೂ ಕೂಡ ಇಪ್ಪತ್ತು ವರ್ಷ ಆದ ಕೂಡ ನಾನು ಅವ್ರನ್ನ ಮಾತಾಡ್ಸಿದ್ರೆ ಅಂತ ಕೋಪಗಳು ಮುಂಗೋಪ ಏನಿದು ಏನಾಯಿತು ಕೊನೆಗೆ ಅಂದರೆ ಯಾವ ಭಾವದಲ್ಲಿ ಯಾವ ರೀತಿಯಲ್ಲಿ ಮಾಡಿದೆ ನಾನು ನಾನು ಅದನ್ನು ನಿದ್ರೆಯಲ್ಲೇ ಮಾಡಿದೆ ಪ್ರತಿಯೊಂದು ನಿದ್ರೆಯಲ್ಲೇ ಮಾಡ್ತೇವೆ ನಾವು ನಿದ್ರೆಯೂ ನಿದ್ರೆಯಲ್ಲೇ ಮಾಡ್ತೇವೆ ಎಚ್ಚರವನ್ನು ನಿದ್ರೆಯಲ್ಲೇ ಮಾಡ್ತೇವೆ ಊಟವನ್ನು ನಿದ್ರೆಯಲ್ಲೇ ಮಾಡ್ತೇವೆ ಹಾಗಿದರೆ ಎಚ್ಚರದಲ್ಲಿ ಏನು ಮಾಡ್ತೇವೆ ಆದರೆ ಧ್ಯಾನದಲ್ಲಿ ಮೊಟ್ಟ ಮೊದಲು ನಮಗೆ ಬೇಕಾಗಿರೋದು ಎಚ್ಚರ ಅದನ್ನು ನಾವು ಅರ್ಥಕೊಂಡ್ರೆ ಇನ್ನು ಮುಂದೆ ಹೇಳೋದೆಲ್ಲ ನಮಗೆ ಸರಿಯಾಗಿ ಮನವರಿಕೆ ಆಗ್ತಾ ಹೋಗುತ್ತೆ ಆಗ ಮಾತ್ರ ನಾವು ಈ ಮಾಯೆ ಅನ್ನುವಂತಹ ಒಂದು ಯಂತ್ರ ಅದರಲ್ಲಿರತಕ್ಕಂತಹ ರಹಸ್ಯವನ್ನ ಸಾಕ್ಷಿ ಭಾವದಲ್ಲಿ ಅರಿಲಿಕ್ಕಾಗ್ತದೆ ಒಂದು ಸರಿ ಅರಿತರೆ ಸಾಕು ಅದೇ ಮುಕ್ತಿ ಇಲ್ಲಿ ಜ್ಞಾನವೇ ಮುಕ್ತಿ ಅರಿಯುವುದೇ ಮುಕ್ತಿ ಅದನ್ನು ಬೇರೆ ಏನು ಮಾಡಬೇಕಾಗಿಲ್ಲ ಅನ್ನುವ ಅರಿವು ನಮಗು ಉಂಟಾಗ್ತದೆ ಎಚ್ಚೇದ್ ವಾಂಗ್ ಮನಸ ಪ್ರಾಜ್ಞ ಸಂಯಚ್ಚೇತ್ ಜ್ಞಾನಮಾತ್ಮನಿ ಜ್ಞಾನಂ ಮಹತಿ ಸಂಯಚ್ಚೇತ್ ಯ ಇಚ್ಛೇತ್ ಜ್ಞಾನಮಾತ್ಮನಿ ಇದೊಂದು ಉಪನಿಷತ್ತಿನ ತೃದ್ರೂಪವಾಗಿರ್ತಕ್ಕಂತಹ ಶ್ಲೋಕವನ್ನು ಈ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಕಠೋಪನಿಷತ್ತಿನ ಒಂದು ಮೂರು ಹದಿಮೂರು ಇಲ್ಲಿ ಇದೇ ತರ ಒಂದು ಶ್ಲೋಕ ಬರ್ತದೆ ನೋಡಿ ಮಂತ್ರ ಯೇದ್ ವಾಂಗ್ ಮನಸಿ ಪ್ರಾಜ್ಞ ತದಚ್ಚೇತ್ ಜ್ಞಾನ ಆತ್ಮನಿ ಜ್ಞಾನ ಮಾತ್ಮನಿ ಮಹತಿನ್ ಎಚ್ಛೇತ್ ತೇತ್ ಶಾಂತ ಆತ್ಮನಿ ದಿ ಅ ಪ್ರಾಸೆಸ್ ಆಫ್ ಮೆಡಿಟೇಷನ್ ಧ್ಯಾನವನ್ನು ಮಾಡತಕ್ಕಂತಹ ಒಂದು ಮೆಥಡ್ ಇದು ನಮ್ಮ ಮನಸ್ಸಂತಕ್ಕಂಥದ್ದು ಹಲವಾರು ಶಾಖೆಗಳಾಗಿ ಹೊರಗಡೆ ಹೀಗೆ ಟೆಂಟಕಲ್ಸ್ ಹೊರಗಡೆ ಹೋಗಿದೆ ಅದನ್ನೆಲ್ಲ ಎಲ್ಲಿಯ ತನಕ ನಾವು ಒಂದೊಂದೇ ಒಂದೊಂದೇ ಫೋಲ್ಡ್ ಮಾಡಿ ಒಳಗೆ ಅದನ್ನು ಗೀತೆಯಲ್ಲಿ ಸುಂದರವಾಗಿ ಒಂದು ಉಪಮೆ ಕೊಡ್ತಾನೆ ಭಗವಂತ ಕೂರ್ಲೋಂಗ ನೀವ ಸರ್ವಶಃ ಹೇಗೆ ಆಮೆಯು ತನ್ನ ಪ್ರತಿಯೊಂದು ಅಂಗಗಳನ್ನೂ ತಲೆಯ ಸಮೇತವಾಗಿ ಚಿಪ್ಪು ಎಳೆ ಚಿಪ್ಪಿನ ಎಳ್ಕೊಂಡು ಒಂದು ಮುದ್ದೆಯಾಗಿ ಕೂತ್ಕೊಳ್ತದೋ ಹಾಗೆ ನಮ್ಮ ಈ ಒಂದು ಆತ್ಮ ಈ ಚೈತನ್ಯ ಅಂತಕ್ಕಂಥದ್ದು ಬುದ್ಧಿಯ ಮುಖಾಂತರವಾಗಿ ನಮ್ಮ ಸಂಸ್ಕಾರದ ಮುಖಾಂತರವಾಗಿ ನಮ್ಮ ಮನಸ್ಸಿನ ಮುಖಾಂತರವಾಗಿ ನಮ್ಮ ಇಂದ್ರಿಯಗಳ ಮುಖಾಂತರವಾಗಿ ಹೊರ ಹೋಗ್ತಾ ಇದೆ ಪ್ರತಿಕ್ಷಣದಲ್ಲಿ ಎಲ್ಲಿಯವರೆಗೆ ಅದನ್ನು ನಾವು ಒಂದು ಮುದ್ದೆ ಮಾಡಿ ಪಿಂಡೀಕರಣ ಮಾಡಿ ಅದರ ಸ್ಥಳದಲ್ಲಿ ನಾವು ಅದನ್ನು ಇರಿಸುವುದಿಲ್ಲವೋ ಅಲ್ಲಿಯವರೆಗೆ ಈ ಧ್ಯಾನ ಅನ್ನೋದು ಸಿದ್ಧಿಸುವುದಿಲ್ಲ ಅಲ್ಲಿಯವರೆಗೆ ನನ್ನ ಸ್ವರೂಪದಲ್ಲಿ ನಾನು ನೆಲೆ ನಿಂತ ಆಗುವುದಿಲ್ಲ ಆದ್ರಿಂದಲೇ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕ್ರಮಕ್ರಮವಾಗಿ ಯಾವ ರೀತಿಯಲ್ಲಿ ಎರ್ಕೊಂಡು ಬರಬೇಕು ಆ ಮನಸ್ಸನ್ನ ಅಂತ ಋಷಿಗಳು ಹೇಳಿದ್ದಾರೆ ಎಚ್ಚೇತ್ ವಾಕ್ ಮನಸ ಮನಸ್ಸಿನಿಂದ ಮಾತನ್ನು ನಿಯಂತ್ರಿಸಬೇಕು ಯಾಕೆ ಮಾತನ್ನೇ ತಗೊಂಡ್ರು ನೋಡಿ ಬಹಳ ಇಂಪಾರ್ಟೆಂಟ್ ಇದು ಒಂದೊಂದು ಮಾತು ಇಂಪಾರ್ಟೆಂಟ್ ಮಾತಿದೆಯಲ್ಲ ಆ ಮಾತು ನಮ್ಮ ಶಕ್ತಿಯನ್ನು ವ್ಯಯ ಮಾಡುವುದು ಎಷ್ಟೋ ಬೇರೆ ಇಂದ್ರಿಯ ಹಿತ ಆಗ್ತಕ್ಕಂತಹ ಶಕ್ತಿ ವ್ಯಯವಾಗುವುದಿಲ್ಲ ಬೇರೆ ಇಂದ್ರಿಯಗಳನ್ನು ನಾವು ಅಷ್ಟು ಹೆಚ್ಚಾಗಿ ಉಪಯೋಗಿಸುವುದೂ ಇಲ್ಲ ಈ ವಾಕ್ ಇಂದ್ರಿಯ ಅನ್ನೋದಿದೆಯಲ್ಲ ಮಾತು ಅದಕ್ಕೆ ಹೇಳ್ತಾರೆ ಯೋಗಸ್ಯ ಸಥಮಂ ದ್ವಾರಂ ವಾಂಗ್ ನಿರೋಧ ಯೋಗಾ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಮಾಡಬೇಕು ದ ಡೋ ವಿಚ್ ವಿ ಹ್ಯಾವ್ ಟು ಎಂಟರ್ ಯಾವ ಒಂದು ದ್ವಾರದ ಮುಖಾಂತರವಾಗಿ ನಾವು ಎಂಟರ್ ಮಾಡಬೇಕು ಅಂದ್ರೆ ಬಾಯಿ ಮುಚ್ಕೋಬೇಕಂತೆ ಬಾಯಿ ಮುಚ್ಕೋಬೇಕು ಬಾಯಿ ಮುಚ್ಚಿಕೊಳ್ಳದೆ ಹೋದ್ರೆ ಕಿವಿ ತೆರ್ಕೊಡಲ್ಲ ಎಲ್ಲರಿಗೂ ಕೂಡ ಹೇಳೋದ್ರಲ್ಲೇ ಆಸಕ್ತಿ ಹೊರತು ಕೇಳೋದ್ರಲ್ಲ ಆಸಕ್ತಿ ಇರೋದಿಲ್ಲ ಎಲ್ಲಿವರೆಗೆ ನಮ್ಮ ಕಿವಿಯನ್ನ ಆಲಿಕೆಯಂತೆ ಫನಲ್ ಅಂತೆ ಮಾಡಿಕೊಂಡು ಅದನ್ನೆಲ್ಲ ಇಳಿಸೋದಿಲ್ವೋ ಆಲಿಸುವುದಿಲ್ಲವೋ ಅದು ಹೃದಯದೊಳಗೆ ಇಳಿಯುವುದಿಲ್ಲ ಫಿಲ್ಟರ್ ಆಗೋದಿಲ್ಲ ಆದ್ರಿಂದ ಮನುಷ್ಯ ಮೊದಲು ವಾಕ್ ಇಂದ್ರಿಯವನ್ನು ನಿಲ್ಲಿಸಬೇಕು ಅಂತ ವಾಕ್ ಇಂದ್ರಿಯ ಮಾತ್ರ ಹೇಳ್ತಾ ಇಲ್ಲ ವಾಕ್ ಇಂದ್ರಿಯ ಒಂದು ಸ್ಯಾಂಪಲ್ ಆಗಿ ಹೇಳ್ತಾ ಇದ್ದಾನೆ ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನ ಮನಸ್ಸಿನ ಮುಖಾಂತರವಾಗಿ ಕಂಟ್ರೋಲ್ ಮಾಡು ಅಂತ ಅರ್ಥ ಎಲ್ಲಾ ಇಂದ್ರಿಯಗಳಿರ್ತಕ್ಕಂತಹ ಚೈತನ್ಯವನ್ನು ನಾವು ಒಳಗೆ ಹರಿಸಿದಾಗ ಎಲ್ಲಿ ಹೋಗುತ್ತೆ ಅಂದ್ರೆ ಮನಸ್ಸಿನಲ್ಲಿ ಅದು ಮನಸ್ಸಿನಲ್ಲೂ ಕೂಡ ಮಂಡಿಗೆ ಮಾಡ್ತಾ ಇರತ್ತೆ ಅದು ಅಲ್ಲಿ ಓಡಾಡ್ತಾ ಇರತ್ತೆ ಮನಸ್ಸಿನ ಮುಖಾಂತರವಾಗಿಯೇ ಏನ್ ಬೇಕೋ ಅಂತದ ಮಾಡ್ತಾ ಇರುತ್ತೆ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇರತ್ತೆ ಈ ಮನಸ್ಸು ಈಗ ಅಂತಹ ಒಂದು ಮನಸ್ಸನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರಾಜ್ಞ ತೈಯಚ್ಚೆ ಜ್ಞಾನ ಮಾತ್ಮನಿ ಅಂತಹ ಮನಸ್ಸನ್ನ ನಾವು ಬುದ್ಧಿಯ ಮುಖಾಂತರವಾಗಿ ಕಂಟ್ರೋಲ್ ಮಾಡಬೇಕು ಬುದ್ಧಿ ಅದಕ್ಕೆ ಇನ್ನೊಂದು ಹೆಸರು ಮನೀಷ ಅಂತ ಮನಸ್ಸಿನ ಈಶಾ ಮನಸ್ಸಿನ ಒಡೆಯ ಈ ಬುದ್ಧಿ ಮನಸ್ಸನ್ನು ಕಂಟ್ರೋಲ್ ಮಾಡಿದಾಗ ಮನಸ್ಸಿನ ಮುಖಾಂತರವಾಗಿ ಹೆಚ್ಚು ಹೆಚ್ಚು ನಮ್ಮ ಈ ಒಂದು ಚೈತನ್ಯ ಹೊರಗಡೆ ಹೋಗ್ತಾ ಇತ್ತಲ್ಲ ಅದು ಒಳಗೆ ಬರಲಿಕ್ಕೆ ಸುಲಭವಾಗತ್ತೆ ಬುದ್ಧಿಯಲ್ಲಿ ವಿಚಾರ ಮಾಡಬೇಕು ಅದು ಏನಿದೆ ಅಲ್ಲಿ ಆ ಮಂಡಿಗೆ ತಿನ್ನೋದು ಏನಿದೆ ಜಗತ್ತು ಬಾ ಕೂತ್ಕೊಯಿಲಿ ನಿನ್ನಲ್ಲಿ ನೀನು ಇರುವೆ ಹೇ ಮನಸ್ಸೆ ಹ ಒಳಗೆ ಒಳಗೆ ಮುಳುಗು ಒಳಗೆ ಒಳಗೆ ಮುಳುಗು ಯಾಕೆಂದ್ರೆ ಈ ರತ್ನಾಕರನ ರತ್ನ ಸಿಗಬೇಕಾದ್ರೆ ಒಳಗೆ ಡೈ ಹಾಕಬೇಕು ಹೊರ ಹೊರಗೆ ಈಜುತ್ತಾ ಇದ್ರೆ ನಮ್ಮ ಈ ರತ್ನಾಕರನ ರತ್ನ ಸಿಗುವುದಿಲ್ಲ ಆದ್ರಿಂದ ಬುದ್ಧಿ ಆ ರೀತಿ ಹಿಡ್ದಾಗ ಮನಸ್ಸು ಅದರ ಆಳಲ್ವೇ ಅಡಿಯಾಳಲ್ವೇ ಕೇಳಲೇಬೇಕು ಆದ್ರಿಂದ ಜ್ಞಾನಾತ್ಮ ಅಂದ್ರೆ ಬುದ್ಧಿಯ ಮುಖಾಂತರವಾಗಿ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು ಜ್ಞಾನಂ ಮಹ ಮಹತಿ ಸಂಯಚ್ಚೇ ಈ ಜ್ಞಾನವನ್ನೋ ಅಥವಾ ಈ ಬುದ್ಧಿಯನ್ನೂ ಕೂಡ ಒಳಗೆ ಇರ್ತಕ್ಕಂತಹ ನಮ್ಮ ವಿಜ್ಞಾನಾತ್ಮ ಆ ಪರಮಾತ್ಮ ಹಿರಣ್ಯ ಗರ್ಭ ರೂಪದಲ್ಲಿರ್ತಕ್ಕಂತಹ ಪ್ರತಿಯೊಂದು ಮನಸ್ಸಿಗೂ ಈಶನಾಗಿರ್ತಕ್ಕಂತಹ ಅವನು ಮಹತ್ ಅವನಿಗೆ ಅವನ ಕೈ ಕೊಡಬೇಕಂತೆ ದಯವಿಟ್ಟು ನೀನೇ ಸ್ವಲ್ಪ ನೋಡ್ಕೋ ಈ ಬುದ್ಧಿ ನನ್ನ ಕೈ ಕೇಳ್ತಾ ಇಲ್ಲ ಅವನು ಸಾಕ್ಷಿ ರೂಪದಲ್ಲಿ ನೋಡ್ತಾ ಇರ್ತಾನೆ ಬುದ್ಧಿಯ ಒಳಗಡೆ ಸಾಕ್ಷಿ ರೂಪದಿಂದ ವಿಟ್ನೆಸ್ ರೂಪದಿಂದ ಯಾವಾಗ ನಾವು ಸಾಕ್ಷಿ ಭಾವವನ್ನು ತಾಳ್ತೇವಿಯೋ ಬುದ್ಧಿ ಹುಷಾರಾಗುತ್ತೆ ಓ ನನ್ನ ಯಾರೋ ನೋಡ್ತಾ ಇದ್ದಾರೆ ನಾನು ಅಲರ್ಟ್ ಆಗಿರಬೇಕು ನಾನು ಕಿತಾಪತಿ ಮಾಡಬಾರ್ದು ಆದ್ರಿಂದ ಜ್ಞಾನ ಮಹತಿ ಸಂಯಚ್ಛೇತ್ ಯ ಇಚ್ಛೆ ಜ್ಞಾನ ಆತ್ಮ ವಿಷಯದಲ್ಲಿ ಜ್ಞಾನ ಬೇಕು ಅಂತಿದೆಯೋ ಎಲ್ಲರಿಗೂ ಅಲ್ಲ ನೆನ್ಪಿಟ್ಕೋಬೇಕು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಬೇಕು ಎನ್ನುವ ಹಂಬಲ ಇದ್ದವನಿಗೆ ಮಾತ್ರ ಈ ಉಪದೇಶ ಆದ್ರಿಂದ ಇಲ್ಲಿ ಜ್ಞಾನಂ ಆತ್ಮನಿ ಆತ್ಮ ವಿಷಯದಲ್ಲಿ ಯಾರಿಗೆ ಜ್ಞಾನ ಬೇಕು ಅಂತಿದೆಯೋ ಅವರು ನಾವು ಇಷ್ಟು ಹೇಳಿದಂತಹ ಕ್ರಮವನ್ನು ಮಾಡಬೇಕು ಅಂತ ಹರಿ ಹೇಳ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಾಹಂಕಾರ ವರ್ಜಿತಂ ವರ್ಜಿತಂ ಭೂತ ತನ್ಮಾತ್ರೈಹಿ ಗುಣಜನ್ಮಾಶನಾ ಈಗ ಯಾವ ರೂಪದಲ್ಲಿ ಹರಿಯ ಧ್ಯಾನವನ್ನು ಮಾಡಬೇಕು ನೋಡಿ ಸಾಮಾನ್ಯವಾಗಿ ನಾವು ಮನಸ್ಸು ಯಾವುದೇ ವಿಷಯವನ್ನ ಮನನ ಮಾಡಬೇಕು ಅಂತಿದ್ರೆ ಚಿಂತನ ಮಾಡಬೇಕು ಅಂತಿದ್ರೆ ಅದ್ರ ಒಳಗೆ ಇಟ್ಕೊಂಡಿರತ್ತೋ ಸ್ಟಾಕ್ ಆ ಸ್ಟಾಕ್ ಅನ್ನು ಉಪಯೋಗ ಮಾಡಿಕೊಂಡೇ ಅದು ಆಲೋಚನೆ ಮಾಡೋದು ಈ ಜಗತ್ತನ್ನು ನೋಡೋದೇ ಹಾಗೆ ಸುಮ್ಮನೆ ನೋಡಲ್ಲ ಅದು ಸ್ವಾಮಿ ಅವರು ನೋಡ್ರಿ ಸುಬ್ರಾಯರು ಬಂದ್ರು ಅಂದ್ರೆ ನಾನು ನೋಡ್ತೀನಿ ಸುಬ್ರಾಯರು ನನಗ ಉಪಯೋಗ ಇದಾರೋ ಇಲ್ವೋ ಅವ್ರ ಯಾವ ಜಾತಿ ಅವ್ರ ಯಾವ ಕಲರ್ ಅವ್ರ ಯಾವ ಭಾಷೆಯವರು ಅವ್ರ ಯಾವ ದೇಶದವರು ಎಲ್ಲ ಇಲ್ಲಿಂದ ಅಲ್ಲಿ ನೋಡೋದು ಈಗ ನಾನು ಯಾವ ದೇವರನ್ನ ಬ್ರಹ್ಮವನ್ನ ಧ್ಯಾನ ಮಾಡಲಿಕ್ಕಿದ್ದೇನೆಯೋ ಅದನ್ನು ಕೂಡ ಇದರಿಂದ ನೋಡ್ಬಿಟ್ರೆ ಇನ್ನೇನಾಯಿತು ಅದಕ್ಕೋಸ್ಕರವೇ ಹಾಗೆ ನೋಡಬಾರ್ದು ಸ್ವಲ್ಪ ನೆಗೆಟಿವ್ ಆಗಿ ಹೇಳಬೇಕು ಅಂತ ಇ ನೆಗೆಟಿವ್ ಪ್ರಾಸೆಸ್ ಹೇಳಿಬಿಟ್ರು ಭಗವಂತ ಧ್ಯಾನ ಯಾವ ರೀತಿ ಮಾಡಬೇಕು ಅಂತ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಾಹಂಕಾರ ವರ್ಜಿತಂ ನಾನು ಧ್ಯಾನವನ್ನ ಮಾಡಲಿಕ್ಕೆ ಇರ್ತಕ್ಕಂತಹ ಆ ಬ್ರಹ್ಮಕ್ಕೆ ದೇಹ ಇಲ್ಲ ಇದ್ರೆ ಹೋದ್ರೆ ನಾನೊಂದು ಮೂರ್ತಿ ಕಲ್ಪನೆ ಮಾಡ್ತೇನೆ ಅವನಿಗೆ ನಾಲ್ಕು ಕೈ ಸಾವಿರ ಕೈ ಸಾವಿರ ಕಾಲು ಸಾವಿರ ಕಣ್ಣು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಬಾತ್ ಮಾಡಬಿಡ್ತೀನಿ ಅದಕ್ಕೆ ಯಥಾರ್ಥವಾಗಿರ್ತಕ್ಕಂತಹ ಬ್ರಹ್ಮತತ್ವ ದೇಹ ಇಲ್ಲ ಇಂದ್ರಿಯ ಇಲ್ಲ ಮನಸ್ಸು ಇಲ್ಲವೇ ಇಲ್ಲ ಬುದ್ಧಿ ಅಂತೂ ಇಲ್ಲವೇ ಇಲ್ಲ ಸ್ವಾಮಿ ಖುಷಿಯಾಗೋಯ್ತಲ್ಲ ನಮ್ಗೆಲ್ಲ ಇನ್ಮೇಲೆ ನಾವು ಹೇಳ್ಕೋಬಹುದು ಬುದ್ಧಿ ಇಲ್ಲ ನಿಮ್ಗೆ ಅಂದ ತಕ್ಷಣ ಪರವಾಗಿಲ್ಲ ನಾನು ಭಗವಂತನೇ ಅಂತ ಹಾಗಲ್ಲ ಆ ಅರ್ಥದಲ್ಲಿ ಹೇಳಿಲ್ಲ ನಿಮಗೆ ಆಲೋಚನೆ ಮಾಡಬೇಕಾದ್ರೆ ಬುದ್ಧಿಯ ಸಹಾಯ ಬೇಕು ಆದ್ರೆ ಅವನಿಗೆ ಬುದ್ಧಿಯ ಸಹಾಯವೂ ಬೇಕಾಗಿಲ್ಲ ಅದು ಸೆಕೆಂಡ್ ಹ್ಯಾಂಡ್ ಅವನಿಗೆ ಪರಮಾತ್ಮನಿಗೆ ಅದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳಿದ್ದು ಗೀತೆಯಲ್ಲಿ ಇಂದ್ರಿಯವಿಲ್ಲದೆ ಇಂದ್ರಿಯ ಗುಣಗಳ ಕೆಲಸವನ್ನ ಮಾಡಬಲ್ಲ ಮನಸ್ಸಿಲ್ಲದೆ ಮನಸಿನ ಕೆಲಸವನ್ನು ಮಾಡಬಲ್ಲ ಬುದ್ಧಿ ಇಲ್ಲದೆ ಬುದ್ಧಿಯ ಕೆಲಸವನ್ನ ಮಾಡಬಲ್ಲ ಅವನು ಯಾವುದರ ಸಹಾಯ ಬೇಕಾಗಿಲ್ಲ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಅದನ್ನು ಹೇಳಿ ಕೇಳಿದ್ದೀನಿ ಪ್ರಾಣ ಅಹಂಕಾರ ಯಾವುದೂ ಇಲ್ಲದ ವರ್ಜಿತಂ ಭೂತ ತನ್ಮಾತ್ರೈ ಗುಣ ಜನ್ಮ ಅಶನಾದಿ ಭೂತ ತಂದ್ ಮಾತ್ರಗಳು ಅವನಲ್ಲಿ ಇಲ್ಲ ಯಾವ ಪಂಚಮಹಾಭೂತಗಳಿಂದಲೂ ನೀವು ಅವನನ್ನ ನೋಡಬೇಕಾಗಿಲ್ಲ ಗುಣಜನ್ಮ ಗುಣ ಇಲ್ಲ ಅವನಿಗೆ ಯಾವ ಗುಣವೂ ಇಲ್ಲ ಯಾವ ದುರ್ಗುಣಗಳೂ ಇಲ್ಲ ಹಾಗೆ ಜನ್ಮ ಜನ್ಮವೂ ಇಲ್ಲ ಅವನ ಜನ್ಮ ನಮ್ಮ ರೀತಿಯ ಜನ್ಮ ಅಲ್ಲ ಒಂದು ಅವನ ಜನ್ಮ ವಿಚಿತ್ರವಾಗಿರ್ತಕ್ಕಂತಹ ಮಾಯಾಮಯವಾಗಿರ್ತಕ್ಕಂತಹ ಜನ್ಮ ಮತ್ತೆ ಅಶನಾದಿಬಿ ವರ್ಜಿತಂ ಅವನಿಗೆ ಊಟ ಮಾಡೋದು ಇತ್ಯಾದಿ ನಮ್ಮ ರೀತಿಯ ಕ್ರಿಯೆಗಳು ಕೂಡ ನೀವು ಚಿಂತನೆ ಮಾಡಬೇಕಾಗಿಲ್ಲ ಸ್ವಪ್ರಕಾಶಂ ಸರಿ ಹಾಗಿದ್ರೆ ಅವನನ್ನು ಯಾವ ಟಾರ್ಚ್ ಹಾಕೊಂಡು ನೋಡ್ಬೇಕು ಅಂದ್ರೆ ಅವನು ನೋಡ್ಬೇಕಂದ್ರೆ ಯಾವ ಟಾರ್ಚೂ ಬೇಕಾಗಿಲ್ಲ ಸೂರ್ಯನನ್ನು ನೋಡಬೇಕಾದ್ರೆ ಹೇಗೆ ಯಾವ ಟಾರ್ಚು ಬೇಡುವ ಆದ್ರೆ ಎಲ್ಲದನ್ನೂ ಕೂಡ ಸೂರ್ಯನ ಮೂಲಕವಾಗಿ ನಾವು ನೋಡಬಹುದು ಹಾಗೆ ಆತ ಸ್ವಪ್ರಕಾಶ ತನ್ನಿಂದ ತಾನೇ ಬೆಳಗುತ್ತಾ ಇದ್ದಾನೆ ಯಾಕೆ ಅಂದ್ರೆ ಆತ ಅಜ್ಞಾನವನ್ನು ಕೂಡ ನೋಡಬಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಗೆ ಗೊತ್ತಾಯ್ತು ನನಗ್ ಗೊತ್ತಿಲ್ಲ ಅನ್ನುವಂತಹ ವಿಚಾರ ಕೂಡ ಗೊತ್ತಾಯ್ತಲ್ಲಪ್ಪ ಯಾರಿಂದ ಗೊತ್ತಾಯಿತು ಅದೇ ಪರಮಾತ್ಮ ಯಾಕೆಂದ್ರೆ ಆತ ಸ್ವಪ್ರಕಾಶ ಕತ್ತಲೆಯನ್ನು ಕೂಡ ಬೆಳಗಬಲ್ಲ ಇದು ಕತ್ತಲೆ ಎಂಬುದಾಗಿ ಬೆಳಗಬಲ್ಲ ನಿರಾಕಾರಂ ಆಕಾರ ಇಲ್ಲದೆ ಇರ್ತಕ್ಕಂತಹ ಸದಾನಂದಂ ಅನಾದಿಯತೆ ಯಾವಾದ್ರೂ ಆನಂದ ಮೂರ್ತಿಯಾದ ದುಃಖ ಲವಲೇಶವಿಲ್ಲದಂತಹ ಅನಾದಿ ಆದಿಯೇ ಇಲ್ಲದವನು ಯತ್ ನಿತ್ಯಂ ನಿತ್ಯನು ಶುದ್ಧ ಶುದ್ಧನು ಯಾವುದೇ ಪಾದದ ಸಂಪರ್ಕವಿಲ್ಲದ ಬುದ್ಧ ಜ್ಞಾನಮಯನು ಜ್ಞಾನನೇ ಜ್ಞಾನ ಸ್ವರೂಪನು ರಿದ್ಧ ಸಂಪನ್ಮೂಲನು ಆತ ಶ್ರೀ ಯುಕ್ತವಾಗಿರ್ತಕ್ಕಂಥವನು ಸತ್ಯಂ ಆನಂದಂ ಅದ್ವಯಂ ಏಕಮಯ ತತ್ವವಾಗಿರ್ತಕ್ಕಂತಹ ಸತ್ಯಂ ಜ್ಞಾನ ಅಧ್ವಯಂ ಆತ ಆನಂದಂ ತುರಿಯಂ ಅಕ್ಷರಂ ಬ್ರಹ್ಮ ಅಹಮಸ್ಮಿ ಪರಂ ಪದಂ ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಹೇಳಿದ್ದಾರೆ ನಮ್ಮ ಈ ಗರುಡ ಪುರಾಣದಲ್ಲಿ ಯಾವುದೇ ರೀತಿಯ ಮಡಿವಂತಿಕೆ ಇಲ್ಲ ಎಲ್ಲ ರೀತಿಯ ಒಂದು ಉಪಾಸನೆಯನ್ನು ಕೂಡ ಕೂಲಂಕಷವಾಗಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಇಲ್ಲಿ ವಿಷ್ಣುವಿನ ಧ್ಯಾನ ಬಂತು ಶಿವನ ಧ್ಯಾನ ಬಂತು ದ್ವೈತದ ಧ್ಯಾನ ಬಂತು ಅದ್ವೈತದ ಧ್ಯಾನ ಕೂಡ ಬಂತು ತುರಿಯಂ ಆತ ತುರಿಯನು ತುರಿಯ ಅಂತ ಹೇಳಿದ್ರೆ ಇದ್ರ ಹಿಂದೆ ಮುಂದೆ ಸ್ವಲ್ಪ ತಿಳ್ಕೋಬೇಕು ತುರಿಯ ಅಂದ್ರೆ ನಾಲ್ಕನೆಯದ್ದು ಅಂತ ಅರ್ಥ ನಾಲ್ಕನೆಯದ್ದು ಅಂದ್ರೆ ಏನು ಅಂದರೆ ಸ್ವಪ್ನ ಜಾಗ್ರತ್ ಸುಶುಕ್ತಿ ಈ ಮೂರು ಅವಸ್ಥೆಗಳು ಕೂಡ ಕ್ರಮೇಣವಾಗಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಆದರೆ ಈ ಮೂರು ಅವಸ್ಥೆಗಳು ಈ ಮೂರೂ ಅವಸ್ಥೆಗಳಲ್ಲಿ ಹಾಸು ಹೊಕ್ಕಾಗಿರ್ತಕ್ಕಂತಹ ಒಂದೇ ಆಗಿರ್ತಕ್ಕಂತಹ ಇನ್ನೊಬ್ಬ ಇದಾನಲ್ಲ ಆ ಚೈತನ್ಯನಿಗೆ ತುರಿಯ ಅಂತ ಹೆಸರು ಪರಮಾತ್ಮ ತುರಿಯಂ ಅಕ್ಷರಂ ನಾಶವಿಲ್ಲದ ಕ್ಷರರಹಿತವಾಗಿರ್ತಕ್ಕಂತಹ ಬ್ರಹ್ಮ ಬೃಹತ್ತಾಗಿರ್ತಕ್ಕಂತಹ ಅವನು ಅಹಮಸ್ಮಿ ಪರಂಪದಂ ಅದು ನಾನೇ ಎಂಬುದಾಗಿ ಭಾವಿಸಬೇಕು ಧ್ಯಾನ ಮಾಡಬೇಕು ಆ ತತ್ವ ನಾನೇ ಎಂಬುದಾಗಿ ಪರಂಪದಂ ಆ ಪರಮಪದವೂ ನಾನೇ ಅಹಂ ಬ್ರಹ್ಮ ಇತಿ ಅವಸ್ಥಾನಂ ಸಮಾಧಿರಪಿಗೀಯತೆ ಈಗ ಹೇಳ್ತಾರೆ ಸಮಾಧಿ ಅಂದರೆ ಏನು ಅಂತ ಅಹಂ ಬ್ರಹ್ಮ ಅನ್ನುವಂತಹ ಯಾವ ನಾನು ಬ್ರಹ್ಮ ಅನ್ನುವ ಒಂದು ಭಾವನೆಯಲ್ಲಿ ಅವಸ್ಥಿತಿ ಆ ಮನಸ್ಸು ಅಲ್ಲಿ ಕರಗಿ ಹೋದಾಗ ಆ ಅವಸ್ಥೆಗೆ ಏನು ಹೆಸರು ಸಮಾಧಿ ಅಂತ ಹೆಸರು ಸಮಾಧಿ ಅಂದ್ರೆ ಅರ್ಥ ಏನು ಅಂದರೆ ಆದಿ ಅಂತ ಹೇಳಿದರೆ ಮನೋವ್ಯಥೆ ವ್ಯಾಧಿ ಅಂದರೆ ಶರೀರದ ವ್ಯಥೆ ಆ ಶರೀರದಲ್ಲಿರ್ತಕ್ಕಂತಹ ಕಫ ಪಿತ್ತ ವಾತ ಹೆಚ್ಚು ಕಡಿಮೆ ಆದಾಗ ವ್ಯಾಧಿ ಕ್ರಿಯೇಟ್ ಆಗತ್ತೆ ಆದಿ ಅಂದ್ರೆ ನಮ್ಮ ಅನೇಕ ಸಂಸ್ಕಾರಗಳಿಂದ ಮನಸ್ಸು ಬಹಳ ಚಂಚಲ ಆದಾಗ ಮನಸ್ಸು ಆದಿಯಾಗತ್ತೆ ಮನೋವ್ಯಥೆ ಅದರಲ್ಲಿ ವ್ಯಸನ ಬರುತ್ತೆ ಮನಸ್ಸಲ್ಲಿ ಸಮಾಧಿಯಲ್ಲಿ ಯಾವ ರೀತಿಯ ಮನೋವ್ಯಥೆಗೂ ಕೂಡ ಅವಕಾಶ ಇಲ್ಲ ಮನಸ್ಸು ನಿರ್ಮನಸ್ಸಾಗ್ತದೆ ನಿರ್ಮಲ ಮನಸ್ಸಾಗ್ತದೆ ಹೀಗಾಗಿ ಅದು ಸಾಮ ಆತ್ಮ ರಥಿ ವಿಧಿ ಶರೀರ ರಥಮೇವ ಇಂದ್ರಿಯ ಹುಷಯ ತು ಗೋಚರ ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತ ಇಹುರ್ಮನೀಷಿಣ ಯಸ್ತ ವಿಜ್ಞಾನವಾಕ್ಯನ ಯುಕ್ತ ಮನಸ ಸದಾ ಸುತ್ ಪದ ಆಪ್ನೋತಿ ಸ ಹಿ ಭೂಯೋ ಜಾತೆ ಪುನಃ ಇಲ್ಲಿ ಕಠೋಪನಿಷತ್ತಿನ ವರ್ಣನೆಯನ್ನೇ ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ ಭಗವಂತ ಆತ್ಮನನ್ನು ರಥಿನಂ ವಿದಿ ಆ ಒಳಗಡೆ ಇರ್ತಕ್ಕಂತಹ ಯಾವ ಜೀವಾತ್ಮ ಇದೆಯೋ ಆ ಶರೀರದಲ್ಲಿ ನಾನು ಅನ್ನುವಂತಹ ಭಾವನೆ ಬುದ್ಧಿ ಮನಸ್ಸು ಇದರಲ್ಲಿ ನಾನು ಎಂಬಂತಕ್ಕಂತಹ ಭಾವನೆ ನಾನು ಬೇರೆ ಬೇರೆ ರೀತಿಯಲ್ಲಿ ನಾನು ಇಂಥವನು ಅಂಥವನು ಅಂತಕ್ಕಂತಹ ಭಾವನೆ ಆ ಒಂದು ಜೀವಾತ್ಮವೇ ರಥಿ ರಥದಲ್ಲಿ ಕುಳಿತುಕೊಂಡು ಮುಂದೆ ಸಾಕ್ತಕ್ಕಂತಹ ಅಂಥವನನ್ನು ಕೊಂಡೊಯ್ಯತಕ್ಕಂತಹ ರಥ ಯಾವುದು ಅಂದ್ರೆ ಶರೀರಂ ರಥಂ ಈ ಶರೀರ ಅನ್ನೋದು ರಥ ನೋಡಿದ ಆದ್ರಿಂದ ನಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು ಸದುಪಯೋಗ ಪಡಿಸ್ಕೊಳ್ಬೇಕು ಮಿಸ್ಯೂಸ್ ಮಾಡಿಕೊಳ್ಬಾರದು ಅಥವಾ ಅಬ್ಯೂಸ್ ಮಾಡಬಾರದು ಶರೀರವನ್ನು ಯಾಕೆ ನಾವು ಒಂದು ಕಾರ್ ಇದ್ರೆ ಕಾರನ್ನು ಆಕ್ಸಿಡೆಂಟ್ ಮಾಡಿಬಿಟ್ರೆ ಅಥವಾ ಕಾರನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಫ್ಯೂಯೇ ಹಾಕದೆ ಹೋದ್ರೆ ಕಾರು ನಮ್ಗೆ ಯಾವ ಡೆಸ್ಟಿನಿ ಬೇಕೋ ಆ ಡೆಸ್ಟಿನಿ ಕರ್ಕೊಂಡು ಹೋಗುತ್ತಾ ಖಂಡಿತ ಇಲ್ಲ ಆದ್ರಿಂದ ಈ ಶರೀರವನ್ನ ನಾವು ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂದ್ರೆ ಆ ಬ್ರಹ್ಮಪದಕ್ಕೆ ಇರತಕ್ಕಂತಹ ರಥವೇ ಆ ಶರೀರ ಆದ್ರಿಂದ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಫಿಯಲು ಅದು ಕೊಡ್ತೇವೆ ಪರವಾಗಿಲ್ಲ ಆದ್ರೆ ಅಭ್ಯೂಸು ಮಾಡ್ತೇವೆ ಅದು ಆ ಶರೀರವನ್ನು ಎಕ್ಸ್ಟ್ರಾ ಮೈಲೇಜ್ ಓಡಿಸ್ತೇವೆ ರೀಟ್ರೆಡಿಂಗ್ ಮಾಡೋದಿಲ್ಲ ಸರಿಯಾದ ಆಯಿಲಿಂಗ್ ಮಾಡೋದಿಲ್ಲ ಇದರಿಂದ ಏನಾಗತ್ತೆ ರ್ಯಾಶ್ ಡ್ರೈವಿಂಗ್ ಮಾಡ್ತೇವೆ ಹಾಗೆ ಇದನ್ನು ಮಾಡಿದ್ರೆ ಆಗೋದಿಲ್ಲ ಶರೀರವನ್ನ ಬಹಳ ಹುಷಾರಾಗಿ ನೋಡ್ಕೋಬೇಕು ಶರೀರವನ್ನು ಯಾಕೆ ಅಂದ್ರೆ ಭೋಗಕ್ಕೋಸ್ಕರ ಅಲ್ಲ ಪಾಯಿಂಟ್ ನಂಬರ್ ಒನ್ ಬಹಳ ಇಂಪಾರ್ಟೆಂಟ್ ಅದು ಈಗೆಲ್ಲ ಹುಡ್ಕೊಂಡಿದ್ದ ಯೋಗಾಸನ ಹುಡ್ಕೊಂಡಿದ್ರೆ ಹಠಯೋಗ ಯಾಕೆ ಅಂದರೆ ಹೆಚ್ಚು ಹೆಚ್ಚು ಭೋಗಿಸಬೇಕು ಯಾಕೆ ಬದುಕಿರಬೇಕು ಜಾಸ್ತಿ ವರ್ಷ ಹೆಚ್ಚು ಭೋಗ ಮಾಡೋದಕ್ಕೆ ಇದು ಅಬ್ಯೂಸ್ ಅ ಬಾಡಿ ಈ ಧೋರಣೆ ಇದೆಯಲ್ಲ ಇದು ನಮಗೆ ನಾವು ಅಪಮಾನ ಮಾಡಿದಂತೆ ಏನೋ ಅಪಮಾನ ಅವಮಾನ ಮಾಡಿದಂತೆ ಯಾಕೆ ನಮ್ಗೆ ನಮ್ಮ ವರ್ತ್ ಎಷ್ಟಿದೆ ಅಂದರೆ ಅದು ಇಮೆಷರಬಲ್ ನಮ್ಮ ವರ್ತು ಅನ್ನೋದು ಇಮೆಷರಬಲ್ ಅದಕ್ಕೆ ಯಾವ ಬೆಲೆಯೂ ಕಟ್ಲಿಕ್ಕಾಗುದಿಲ್ಲ ಅಂತಹ ಬೆಲೆಯನ್ನು ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಾಧನವನ್ನ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಉಪಯೋಗಿಸಿಕೊಂಡ್ರೆ ಅದಕ್ಕೆ ಮರ್ಯಾದೆ ಕೊಟ್ಟಂಗೆ ಆಗತ್ತೇನು ಅವಮರ್ಯಾದೆ ಅಲ್ವೇನು ಆದ್ರಿಂದ ಆ ಒಂದು ಅದನ್ನು ಮೇಂಟೆನೆನ್ಸ್ ಮಾಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂತಹ ಸಲುವಾಗಿ ಶರೀರ ಸುಸ್ಥಿತಿಯಲ್ಲಿರಬೇಕು ಯಾಕೆ ನಾನು ನಾಲ್ಕು ಗಂಟೆ ಐದು ಗಂಟೆ ಅವಿರತವಾಗಿ ಕುಳಿದುಕೊಂಡು ಧ್ಯಾನ ಮಾಡಲಿಕ್ಕೆ ಅನುಕೂಲವಾಗುವಂತೆ ನಾಲ್ಕು ಗಂಟೆ ಐದು ಗಂಟೆ ಟಿವಿ ಮುಂದೆ ಕೂತ್ಕೊಳಕಲ್ಲ ಅದು ನಿಶ್ಚಯ ಮಾಡಬೇಕು ಬುದ್ಧಿಯಲ್ಲಿ ಇಂದ್ರಿಯಾಣ ಹಯಾನಾಹು ಆ ರಥಕ್ಕೆ ಕಟ್ಟಿರ್ತಕ್ಕಂತಹ ಕುದುರೆಗಳು ಯಾವುದು ಅಂದರೆ ಇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನಏಂದ್ರಿಯಗಳು ಈ ಕುದುರೆಗಳು ಬಹಳ ಬಹಳ ಪವರ್ಫುಲ್ಲು ಬಹಳ ಬಹಳ ಯೂಸ್ಫುಲ್ಲು ಇದನ್ನು ಕೂಡ ಮಿಸ್ಯೂಸ್ ಮಾಡಬಾರದು ಇದನ್ನು ಕೂಡ ಬಹಳ ಮರ್ಯಾದೆಯಿಂದ ಟ್ರೀಟ್ ಮಾಡಬೇಕು ಈ ಕುದುರೆಗಳಿದೆಯಲ್ಲ ಈ ಕುದುರೆಗಳನ್ನ ಅರ್ಥ ಮಾಡಿಕೊಳ್ಳೋದು ಕೂಡ ಅದರಲ್ಲಿ ಜಾಣ್ಮೆ ಇದೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸವಾರನನ್ನ ದಾರಿಗೆ ದಾರಿಯಲ್ಲಿ ಕರ್ಕೊಂಡು ಹೋಗಿ ಗುರಿಯನ್ನು ಮೂಡಿಸ್ತದೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನ ಮಿಸ್ ಹ್ಯಾಂಡ್ಲ್ ಮಾಡುವ ಮೋರಿ ತಳ್ತದೆ ಆದ್ರಿಂದ ಒಂದೊಂದು ಇಂದ್ರಿಯಗಳು ಕೂಡ ಬಹಳ ಬಹಳ ಪವರ್ಫುಲ್ ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆ ಬಹಳ ಡೇಂಜರಸ್ ಪಾಯಿಂಟ್ ಅಂದ್ರೆ ನಾಲಿಗೆ ಜಿತೆ ರಸೇ ಜಿತಂ ಸರ್ವಂ ಭಗವಂತ ಹೇಳ್ತಾನೆ ಭಾಗವತದಲ್ಲಿ ರಸನೇಂದ್ರಿಯನ್ನು ಗೆದ್ದರೆ ಈ ಜಗತ್ತನ್ನು ಗೆದ್ದ ಹಾಗೆ ನೋಡಿದ್ರ ರಸನೇಂದ್ರಿಯ ಇದೆಯಲ್ಲ ಆ ರಸನೇಂದ್ರಿಯ ವಾಗೀಂದ್ರಿಯವೂ ಹೌದು ಅದಕ್ಕೆ ಎರಡರ ಡ್ಯೂಟಿ ಉಂಟು ಒನ್ ಡ್ಯೂಟಿ ಅಲ್ಲ ಪಾಪ ಡಬಲ್ ಡ್ಯೂಟಿ ಮಾಡ್ತಾ ಇದೆ ಆದ್ರಿಂದ ಅದು ತುಂಬಾ ಪವರ್ಫುಲ್ ಭಗವಂತ ಚೆನ್ನಾಗಿ ಅದು ಓಡಾಡಲಿ ಅಂತ ಹೇಳಿ ಅದಕ್ಕೆ ಮೂಳೆ ಕೂಡ ಕೊಟ್ಟಿಲ್ಲ ಆದ್ರಿಂದ ನಾವೇನ್ ಮಾಡ್ತೇವೆ ಅದನ್ನ ಎರಡೆರಡು ಮೂರ್ ಮೂರು ನಾಲ್ಕು ನಾಲ್ಕು ಐದೈದು ನಾಲ್ಗೆ ಆಗಿ ಉಪಯೋಗಿಸ್ತೇವೆ ಹೀಗೂ ಮಾತಾಡೋದು ಹಾಗೂ ಮಾತಾಡೋದು ಬೇಕಾಗಿರೋದು ಮಾತಾಡೋದು ಬೇಡದೇ ಇರೋದು ಮಾತಾಡೋದು ಇದರಿಂದಾಗಿ ಸಂಸ್ಕಾರ ಉಂಟ್ಕೊಳುತ್ತಲ್ಲ ಮನಸ್ನಲ್ಲಿ ಅದು ಬಹಳ ಬಹಳ ಡೇಂಜರಸ್ ನಾನು ಏನೋ ಮಾತಾಡುತ್ತೆ ಆದರೆ ಕೊನೆಗೆ ಅಪಾಯ ಆಗೋದು ಯಾವುದಕ್ಕೆ ಹಲ್ಲಿಗಂತೆ ಹಾಗಾಗಬಾರ್ದು ಆದ್ರಿಂದ ಇಂದ್ರಿಯಾಣ ಹಯಾನಾಹು ಇಂದ್ರಿಯಗಳನ್ನ ಕುದುರೆ ಅಂತ ತಿಳ್ಕೊ ಆ ಕುದುರೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಅವುಗಳು ಅವುಗಳು ಯಾವ ದಾರಿಯಲ್ಲಿ ಓಡ್ತಾ ಇದೆ ವಿಷಯಾ ತೇಷು ಗೋಚರಾಹ ಆ ಇಂದ್ರಿಯಗಳ ದಾರಿಗಳು ಯಾವುದು ಅಂದರೆ ವಿಷಯ ವಸ್ತುಗಳು ರೂಪ ರಸ ಸ್ಪರ್ಶ ಶಬ್ದ ಇವೆಲ್ಲ ಇದರ ಮೇಲೆ ಓಡ್ತಾ ಇದೆ ಹಗಲು ಎರಡು ಆತ್ಮೇಂದ್ರಿಯ ಮನೋಯುಕ್ತೋ ಭೋಕ್ತ ಇತ್ಯು ಮನೀಷಿಣ ಎಸ್ತು ವಿಜ್ಞಾನ ವಾಕ್ಯ ಯುಕ್ತೇನ ಮನಸ್ಸಾ ಸದಾ ಇನ್ನು ಆತ್ಮ ಇಂದ್ರಿಯ ಮನಸ್ಸು ಇವುಗಳಿಂದ ಕೂಡಿರ್ತಕ್ಕಂತಹ ಯಾವ ಒಂದು ಕಂಟೆಂಟ್ ಇದೆಯೋ ಆ ಒಂದು ಜೀವಿಗೆ ಭೋಗ್ತಾ ಭೋಗಿಸುವವನು ಅನುಭವಿಸುವವನು ಜಾಗೃತನಲ್ಲಿ ಸ್ವಪ್ನದಲ್ಲಿ ಅನುಭವಿಸತಕ್ಕಂಥವನು ಅಂತ ಕರೀತಾರೆ ಯಾರು ಮನೀಷಿಣ ವಿದ್ವಾಂಸರು ಜ್ಞಾನಿಗಳು ಎಷ್ಟು ವಿಜ್ಞಾನ ವಾಕ್ಯೇನ ಯುಕ್ತೇನ ಮನಸ್ಸ ಸದಾ ಮನಸ್ಸು ಇರಬೇಕು ಮನಸ್ಸನ್ನುವುದು ಒಂದು ಏನಪ್ಪಾ ಅಂದ್ರೆ ಕಡಿವಾಣ ಇದೂಸ್ ಬಿಟ್ಬಿಟ್ರೆ ಕುದುರೆಗಳಿಗೆ ಖುಷಿಯೋ ಖುಷಿ ಎರಡು ಅಂದ್ರೆ ಅಲ್ಲಿ ಓಡ್ತಾ ಇರ್ತಾಳೆ ಆ ದಾರಿ ಮೋರಿ ಎಲ್ಲಾ ಕಡೆ ಮೇಲುಗಡೆ ಎಲ್ಲ ಕಡೆ ಹೋಗ್ತದೆ ಆದ್ರಿಂದ ಅದನ್ನ ಯಾವಾಗಲೂ ಕೂಡ ಬಿಗಿಯಾಗಿ ಹಿಡ್ಕೋಬೇಕಂತೆ ವಿಜ್ಞಾನ ವಾಕ್ಯನ ಬುದ್ಧಿಯ ಮುಖಾಂತರವಾಗಿ ಬುದ್ಧಿ ಯಾವಾಗಲೂ ಎಚ್ಚರವಾಗಿರಬೇಕು ನಾನು ಏನ್ ನೋಡ್ತಾ ಇದ್ದೇನೆ ನಾನೇನ್ ಕೇಳ್ತಾ ಇದ್ದೇನೆ ನಾನೇನ್ ಆಗ್ರಹಿಸ್ತಾ ಇದ್ದೇನೆ ನಾನೇನ್ ರುಚಿ ನೋಡ್ತಾ ಇದ್ದೇನೆ ನಾನೇನ್ ಸ್ಪರ್ಶ ಮಾಡ್ತಾ ಇದ್ದೇನೆ ಇದಿಷ್ಟು ಕೂಡ ಆಧ್ಯಾತ್ಮಿಕ ಜೀವನಕ್ಕೆ ಸಹಕಾರಿಯೋ ಅಥವಾ ಮಾರಿಯೋ ಇದರ ಆಲೋಚನೆ ಪ್ರತಿ ಕ್ಷಣ ಇರಬೇಕು ಈ ಎಚ್ಚರಿಕೆ ಇದೆಯಲ್ಲ ಬುದ್ಧಿಯ ಎಚ್ಚರಿಕೆ ಇದೇ ಆ ಕಡಿವಾಣವನ್ನ ಬಿಗಿಯಾಗಿ ಹಿಡ್ಕೊಂಡು ನಾವು ಆ ಕುದುರೆಗೆ ಅಥವಾ ಇಂದ್ರಿಯಗಳಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ರಥವನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ ಪದವನ್ನ ಮುಟ್ಟಿಸು ಅಂತರ್ಥ ಸತು ತದ ಪದಂ ಆಪ್ನೋತಿ ಸಹಿ ಭೂಯೋ ನ ಜಾಯತೆ ಯಾರು ಇಷ್ಟು ಜಾಗರೂಕವಾಗಿ ಜೀವನವನ್ನು ನಡೆಸ್ತಾನೋ ಆಧ್ಯಾತ್ಮಿಕ ಜೀವನ ನಡೆಸ್ತಾನೋ ನೋಡಿ ಇಲ್ಲೆಲ್ಲೂ ಕೂಡ ನಿಮಗೆ ಮೆಡಿಟೇಷನ್ ಇಲ್ಲ ಡೈನಮಿಕ್ ಲೈಫ್ ಇದೆ ಮೆಡಿಟೇಷನ್ ಅಂದ್ರೆ ಇದೆ ಎಚ್ಚರಿಕೆ ಜೀವನ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ನನ್ನ ಗುರಿ ಏನು ಅದಕ್ಕೆ ತಕ್ಕಂತೆ ಜೀವನ ಏನು ಈ ರೀತಿ ಇದ್ರೆ ಇದು ನೀವು ಬದುಕ್ತಾ ಬದುಕ್ತಾ ಪ್ರತಿಕ್ಷಣವೂ ಮೆಡಿಟೇಷನ್ ಮಾಡಿದ ಹಾಗೆ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಮೆಡಿಟೇಷನ್ ಮಾಡೋದ್ರಿಂದ ದೇವ್ರ ಮುಂದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಂಡು ಫಿಲಂ ಟ್ಯಾಕೀಸ್ ಅಲ್ಲಿ ಇರೋದು ಇದು ಮೆಡಿಟೇಷನ್ ಅಲ್ಲ ಇದು ಕಣ್ ತೆಗಿರಿ ನಿಮ್ ಕೆಲಸ ನಡೀತಾ ಇರಲಿ ನಿಮ್ಮ ಇಂದ್ರಿಯಗಳು ಓಡಾಡ್ತಾ ಇರಲಿ ಆದರೆ ಅವೆಲ್ಲವೂ ಕೂಡ ಬಹಳ ಬಹಳ ಅಟೆನ್ಷನ್ ಅಲ್ಲಿರಲಿ ಫೋಕಸ್ ಅಲ್ಲಿರಲಿ ನಿಮ್ಮ ಒಂದು ಆ ಅಟೆನ್ಷನ್ ಇಂದ ಯಾವತ್ತೂ ಕೂಡ ಬೇರೆ ಕಡೆ ಹೋಗದೆ ಇರಲಿ ಇದು ಬಹಳ ಕಷ್ಟ ಆ ಮೆಡಿಟೇಷನ್ ಸುಲಭ ಯಾಕೆಂದ್ರೆ ಯಾರು ನೋಡ್ತಾರೆ ಭಗವಂತು ನೋಡಲ್ಲ ವಾಕಿಂಗ್ ಹೋಗ್ತಾನೆ ಈ ಮೆಡಿಟೇಷನ್ ನನಗೆ ಬೇಡಪ್ಪ ಅಂತ ಆದರೆ ಈ ಮೆಡಿಟೇಷನ್ ಇದೆಯಲ್ಲ ಇಟ್ ಈಸ್ ವೆರಿ ಲೈವ್ಲಿ ಅಂಡ್ ವೆರಿ ಲವ್ಲಿ ಅದೊಂದು ಆನಂದ ಕೊಡುತ್ತೆ ನೀವು ಯಾರನ್ನು ಮೀಟ್ ಮಾಡಿದ್ರು ಕೂಡ ಅವ್ರಿಗೆ ಆನಂದ ಕೊಡುತ್ತೆ ನಿಮಗೆ ಕ್ಷಣ ಕ್ಷಣದಲ್ಲೂ ಆನಂದ ನೀಡುತ್ತಾ ಇರುತ್ತೆ ಅಂತವನು ಸಹಿ ಭೂಯೋನ ಜಾಗದೆ ಅವನು ಮತ್ತೆ ಇಲ್ಲಿ ಹುಟ್ಟೋದಿಲ್ವಂತೆ ಯಾರು ಈ ರೀತಿಯ ಮೆಡಿಟೇಷನ್ ಮಾಡ್ತಾನೋ ಅವನು ಮತ್ತೆ ಈ ಕರ್ಮಭೂಮಿಯಲ್ಲಿ ಹುಟ್ಟಬೇಕಾಗಿಲ್ಲ ಅಂತ ಅರ್ಥ ವಿಜ್ಞಾನಸಾರಥಿ ಮನಃ ಪ್ರಗ್ರಹವಾ ಸ್ವರ್ಧುನಿಯ ಪಾರೋತಿ ತದ್ವಿಷ್ಣೋ ಪರಮಂ ಪದಂ ಈಗ ಅದರ ಪ್ರೋಸೆಸ್ ಹೇಳ್ತಾ ಇದ್ದಾನೆ ವಿಜ್ಞಾನ ಅಂದರೆ ಬುದ್ಧಿ ಬುದ್ಧಿಯೇ ಯಾರ ಸಾರಥಿಯೋ ಮನಸ್ಸೇ ಯಾರಿಗೆ ಕಡಿವಾಣವೋ ಅಂತಹ ಮನುಷ್ಯನೋ ಆ ಸ್ವರ್ಧುನಿ ಸ್ವರ್ಗದಲ್ಲಿ ಇರ್ತಕ್ಕಂತಹ ಗಂಗೆ ನೋಡಿ ಗಂಗೆ ಅಂದ್ರೆ ನಾವು ತಿಳ್ಕೋಬೇಕು ಪುರಾಣ ಓದಿದ್ರೆ ಗೊತ್ತಾಗತ್ತೆ ಗಂಗೆ ಅನ್ನೋಳು ತ್ರಿಪತ್ರಗ ಅವಳಿಗೆ ಈ ಹೆಸರುಂಟು ಯಾರಿಗೆ ಈ ಹೆಸರು ಗೊತ್ತಿದೆ ಗೊತ್ತಿಲ್ಲ ಅವಳು ಮೊನ್ನೆದಾಗಿ ಅಲ್ಲೂ ಹರಿತಾ ಇದ್ದಾಳೆ ದ್ಯುಲೋಕದಲ್ಲಿ ನಂತರ ಭೂಲೋಕಕ್ಕೂ ಬಂದ್ಲೋ ಭಗೀರಥನ ತಪಸ್ಸಿನಿಂದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಹಾಗೆ ಪಾತಾಳದಲ್ಲೂ ಕೂಡ ಹರಿತಾ ಇದ್ದಾಳೆ ಅದೇ ರೀತಿಯಾಗಿ ಆದ್ರಿಂದ ಆಕೆ ಮೂರು ದಾರಿ ಹಿಡಿದವಳು ತ್ರಿಪಥ ಗ ಒಲ್ಲಿ ಆ ವಿಷ್ಣುವಿನ ಪರಮ ಪದಕ್ಕೆ ಹೋಗಬೇಕಾದ್ರೆ ಅದನ್ನು ದಾಟಿ ಹೋಗ್ತಾನಂತೆ ದಾಟಿ ಹೋಗ್ತಾನೆ ಇಲ್ಲಿ ವಿಷ್ಣುವಿನ ಪರಮಪದ ಅಹಿಂಸಾದಿ ಯಮ ಶೌಚಾದಿ ನಿಯಮಸ್ಪ್ರತಃ ಆದರೆ ಈ ಧ್ಯಾನ ಸಿಂಪಲ್ ಅಲ್ಲ ಸ್ವಾಮಿ ಈ ಅಟೆನ್ಷನ್ ಮಾಡೋದು ಸಿಂಪಲ್ ಅಲ್ಲ ಯಾಕಂದ್ರೆ ಮನಸ್ಸು ಸುಮ್ಮನೆ ನಿಲ್ಲೋದಿಲ್ಲ ಬುದ್ಧಿ ಸುಮ್ಮನೆ ನಿಲ್ಲೋದಿಲ್ಲ ನಮ್ಮ ಸಂಸ್ಕಾರ ಅದು ನಿಲ್ಲೋಂಗ್ ಮಾಡಲ್ಲ ಹಾಗೆ ನಿಲ್ಲೋಂಗ್ ಮಾಡ್ಬೇಕಾದ್ರೆ ಜೀವನ ಚೊಕ್ಕವರಾಗಿ ಮಾಡ್ಕೋಬೇಕು ಜೀವನ ಶುದ್ಧವಾಗಿ ಇಟ್ಕೋಬೇಕಂತೆ ಅದಕ್ಕೋಸ್ಕರ ಯಮ ಮತ್ತು ನಿಯಮ ಎರಡನ್ನು ಹೇಳಿದ ಪರಮಾತ್ಮ ಯಮ ಅಂದ್ರೆ ಏನು ಅಹಿಂಸಾ ಅಧಿಯಮ ಪತಂಜಲಿ ಹೇಳಿರ್ತಕ್ಕಂತಹ ಅಹಿಂಸಾ ಅಸ್ತೇಯ ಸತ್ಯ ಹ ಅಪರಿಗ್ರಹ ಬ್ರಹ್ಮಚರ್ಯ ಇದು ಯಾವುದು ಯಮ ನಮ್ಮ ಜೀವನವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ಶುದ್ಧವಾಗಿಸ್ತಕ್ಕಂತಹ ಐದು ಸಾರ್ವಭೌಮ ವ್ರತಗಳು ಸಾರ್ವಕಾಲಿಕ ವ್ರತಗಳು ನಿಯಮ ಶೌಚಾದಿ ನಿಯಮ ಶೌಚ ಸಂತೋಷ ತಪಸ್ವಾಧ್ಯ ಈಶ್ವರ ಪ್ರಣಿದಾನ ಈ ಐದು ನಿಯಮಗಳು ಇದು ನಂತರ ಪದ್ಮಾನಿಯುಕ್ತ ಆಸನಂಚ ಪ್ರಾಣಾಯಾಮೋ ಮರುಜ್ಜಯ ಪದ್ಮಾಸನ ಸುಖಾಸನ ವೃಶ್ಚಿಕಾಸನ ನಿಮಗೆ ಯಾವ ಯಾವ ಆಸನದಲ್ಲಿ ಕೂತರೆ ಹೆಚ್ಚು ಸಮಯ ಮನಸ್ಸು ಅಂತಕ್ಕಂಥದ್ದು ಪರಮಾತ್ಮಲ್ಲಿ ಇರಬೇಕು ದೇಹದಲ್ಲಿರಬಾರ್ದು ಮನೆಗೆ ಅಯ್ಯೋ ನೋವಾಯ್ತು ಸೋಂಟ ನೋವು ಮಂಡಿ ನೋವು ಯಾಕೆಂದ್ರೆ ಯಾವುದೋ ಒಂದು ಆಸನ ತೀರ್ಚಿಬಿಟ್ಟ ಹಾಗಾಗಬಾರ್ದು ಯಾವ ಆಸನದಲ್ಲಿ ಕೂತರೆ ಮನಸ್ಸು ಸುಖವಾಗಿ ಪರಮಾತ್ಮನಲ್ಲಿಯೇ ನಿಲ್ಲುತ್ತದೆಯೋ ಆಸನವನ್ನು ಅವರವರು ಹಾಸ್ಕೋಬೇಕು ಮತ್ತೆ ಮರುಜ್ಜಯ ಪ್ರಾಣಾಯಾಮ ನಮ್ಮ ಒಳಗೆ ಹರಿತಾ ಇರತಕ್ಕಂತಹ ಪ್ರಾಣದ ಪ್ರವಾಹ ಕರೆಂಟ್ ಆ ಪ್ರಾಣದ ಕರೆಂಟ್ ಅದನ್ನು ನಿಯಮಬದ್ಧಗೊಳಿಸುವುದು ಅದೇ ಪ್ರಾಣಾಯಾಮ ಪ್ರತ್ಯಾಹಾರೋ ಜಯ ಮನಸ್ಸು ಫಿಲಂ ಹೋದರೆ ಫಿಲಂ ಟಾಕೀಸ್ ಇಂದ ವಾಪಸ್ ಎಳ್ಕೊಂಡು ಬರೋದು ಪ್ರತ್ಯಾಹಾರ ಅದಕ್ಕೆ ಜಯ ಅಂತ ಕರೀತಾರೆ ನೋಡಿ ಅದಕ್ಕೊಂದು ಹೊಸ ಟೆಕ್ನಿಕಲ್ ಟರ್ಮ್ ಜಯ ಅಂದ್ರೆ ಅದು ಪ್ರೋಕ್ತ ಈಶ್ವರ ಚಿಂತನಂ ಈಶ್ವರನನ್ನೇ ಚಿಂತನೆ ಮಾಡಿದ್ರೆ ಧ್ಯಾನ ಅಂತ ಅರ್ಥ ಅದೇ ಬೇರೆ ಯಾರನ್ನ ಚಿಂತನೆ ಮಾಡ್ತಾ ಇದ್ರೆ ಧ್ಯಾನ ಅಂತ ಅರ್ಥ ಅಲ್ಲ ಧ್ಯಾನಕ್ಕಂತ ಮಹತ್ವವಾಗಿರ್ತಕ್ಕಂತ ಹೆಸರು ಕೊಟ್ಟಿದ್ದಾರೆ ಮನೋರ್ಧೃತಿರ್ಧಾರಣಾತ್ ಸಮಾಧಿರ್ ಬ್ರಹ್ಮಣಿ ಸ್ಥಿತಿ ಯಾವುದು ಧೃತಿ ಮನಸ್ಸನ್ನು ಒಂದು ಕಡೆ ಇಳಿದು ನಿಲ್ಲಿಸುವಿಕೆ ಆ ಕ್ರಿಯೆ ಉಂಟೋ ಅದಕ್ಕೆ ಧಾರಣ ಅಂತ ಹೆಸರು ಹಾಗೆ ಆ ಮನಸ್ಸು ಅಲ್ಲಿ ನಿಂತ ಮೇಲೆ ಧ್ಯಾನದಲ್ಲಿ ಪಡಗಿದ ಮೇಲೆ ಅದು ಯಾವಾಗ ಆ ಬ್ರಹ್ಮದಲ್ಲಿಯೇ ಮುಳುಗಿ ಏಕೀ ಭಾವವನ್ನು ಹೊಂದುತ್ತದೆಯೋ ಬ್ರಹ್ಮಣಿ ಸ್ಥಿತಿ ಬ್ರಹ್ಮದಲ್ಲಿ ನಿಲ್ಲುತ್ತದೆಯೋ ಅಂತಹ ನಿಲುಗಡೆಗೆ ಸಮಾಧಿ ಅಂತ ಹೆಸರು ಅಮೂರ್ತವು ಚೇ ಋಣೀ ಸ್ಯಾತ್ತು ಮೂರ್ತಿ ವಿಚಿಂತಗೆ ಈಗ ಇಷ್ಟು ಹೇಳಿದಂತಹ ಅಮೂರ್ತ ಧ್ಯಾನ ಬ್ರಹ್ಮದ ಅಮೂರ್ತ ಧ್ಯಾನವನ್ನು ಯಾರು ಮಾಡಲಿಕ್ಕಾಗುವುದಿಲ್ಲವೋ ಅಂತವರು ಬ್ರಹ್ಮದ ಮೂರ್ತಿಯನ್ನು ಕುರಿತು ಚಿಂತಿಸಿ ಏನದು ಹೃತ್ ಪದ್ಮ ಕರ್ಣಿಕಾ ಮಧ್ಯೆ ಶಂಕಚಕ್ರ ಗದಾದರ ಈ ಹೃತ್ ಪದ್ಮ ಅಂತಿದೆ ಅಲ್ಲಿ ಮೊದಲು ಹೃದಯದಲ್ಲಿ ಒಂದು ಪದ್ಮ ಹೃದಯ ಪದ್ಮವನ್ನ ಅನಾಹತ ಚಕ್ರವನ್ನ ಕುರಿತು ಚಿಂತಿಸಬೇಕು ಹನ್ನೆರಡು ಬೆಳೆದ ಹೊಳಿತಾ ಇರತಕ್ಕಂತಹ ಆ ಕಮಲದ ಮಧ್ಯದಲ್ಲಿ ಶಂಕ ಚಕ್ರ ಗದಾಧರ ಆ ಹರಿಯನ್ನ ಕುರಿತು ಆ ಮೂರ್ತಿ ಧ್ಯಾನವನ್ನು ಮಾಡಿ ಶ್ರೀ ಕೌ ಶ್ರೀವತ್ಸ ಕೌಸ್ತುಭ ಮತ್ತೆ ಆತ ಶ್ರೀವತ್ಸ ಅನ್ನುವಂತಹ ದಿವ್ಯ ಮಚ್ಚೆಯನ್ನು ಧರಿಸಿರ್ತಕ್ಕಂಥವನು ಕೌಸ್ತುಭ ಹಾರವನ್ನು ಹಾಕೊಂಡಿದ್ದಾನೆ ವನಮಾಲ ಅವನಲ್ಲಿ ಶೋಭಿಸ್ತಾ ಇದೆ ಕಾಡಿನ ಇದರಿಂದಲೇ ಮಾಡಿರತಕ್ಕಂತಹ ಮಾಲೆ ನಿತ್ಯ ಶುದ್ಧೋ ಬುದ್ಧಿಯುಕ್ತ ಸತ್ಯಾನಂದ್ಪಯಃ ಪರ ಆತ ನಿತ್ಯನೋ ಎಂದೆಂದು ಇರ್ತಕ್ಕಂಥವನು ಶುದ್ಧನು ಯಾವ ಪಾಪದ ಲೇಷವಿಲ್ಲದವನು ಬುದ್ಧಿಯುಕ್ತಃ ಜ್ಞಾನಸ್ವರೂಪನು ಸತ್ಯಾನಂದ ಆಹ್ವ ಆಹ್ವಯ ಪರ ಅವನನ್ನ ಪರನೂ ಅಂದರೆ ಪರಮೇಶ್ವರನು ಸತ್ಯನು ಮತ್ತೆ ಆನಂದನೂ ಎಂಬುದಾಗಿ ಉಪನಿಷತ್ತುಗಳು ಹೇಳ್ತವೆ ಅವನಿಗೆ ಆತ್ಮಹಂ ಪರಮಂ ಬ್ರಹ್ಮ ಪರಮ ಜ್ಯೋತಿರೇವತು ಚತುರ್ವಿಂಶತಿ ಮೂರ್ತಿ ಸ ಶಾಲಗ್ರಾಮಶಿಲಾಸ್ಥಿತ ಹಾಗೆ ಆತನನ್ನ ಆತ್ಮಹಂ ನಾನು ಆತ್ಮ ಆತ ಪರಬ್ರಹ್ಮ ಆದ ಪರಮಜ್ಯೋತಿ ಎಂಬುದಾಗಿ ಧ್ಯಾನಿಸಿ ನಾನು ಅವಂದೇ ಅಂಶ ಎಂಬುದಾಗಿ ಧ್ಯಾನಿಸಬೇಕು ಹಾಗೆ ಅವನ ಇಪ್ಪತ್ನಾಲ್ಕು ಅವತಾರ ಇದೆಯಲ್ಲ ಆ ಅವತಾರಗಳ ಮೂರ್ತಿಯನ್ನು ಕೂಡ ನಾವು ಧ್ಯಾನಿಸಬಹುದು ಇಪ್ಪತ್ನಾಲ್ಕು ಅವತಾರ ಮೂರ್ತಿಯನ್ನ ಆ ಕಲ್ಕಿಯವರೆಗೆ ಮತ್ತೆ ಆ ಒಂದು ಮೂರ್ತಿಯನ್ನು ಎಲ್ಲಿ ಧ್ಯಾನಿಸಬೇಕು ಶಾಲಗ್ರಾಮ ಶಿಲಾಸ್ಥಿತ ಎದುರುಗಡೆ ಇಟ್ಟಿರ್ತಕ್ಕಂತಹ ವಿಷ್ಣುವಿನ ಒಂದು ಮೂರ್ತಿ ಆಗಿರ್ತಕ್ಕಂಥ ಶಿಲಾಮೂರ್ತಿ ಆಗಿರ್ತಕ್ಕಂತಹ ಈ ಮೂರ್ತಿಯನ್ನು ಕುರಿತು ಚಿಂತನೆ ಮಾಡಿ ದ್ವಾರಕಾದಿ ಶಿಲಾಸಂಸ್ಥೋ ಧ್ಯೇಯ ಪೂಜ್ಯೋಪಿ ವಾಹರಿ ಅಥವಾ ಅವನನ್ನ ಆತ ದ್ವಾರಕದಲ್ಲಿ ಇದ್ದಾನೆ ಮಥುರೆಯಲ್ಲಿದ್ದಾನೆ ಹೀಗೆ ಹುರಿಯಲ್ಲಿದ್ದಾನೆ ಈ ರೀತಿಯಲ್ಲಿ ಧ್ಯಾನಿಸಬಹುದು ಅಥವಾ ಶಿಲಾದಿಗಳಲ್ಲೂ ಕೂಡ ಅರ್ಚಾದಿ ರೂಪದಲ್ಲೂ ಕೂಡ ಆತನನ್ನು ಧ್ಯಾನಿಸಬಹುದು ಮನಸ್ಸು ಅಭೀಪ್ಸಿತಂ ಪ್ರಾಪ್ಯ ದೇವೋ ವೈಮಾನಿಕೋ ಭವೇತು ಇದರಿಂದ ಏನಾಗತ್ತೆ ನಾವೇನೇನು ಮನಸ್ಸಲ್ಲಿ ಚಿಂತಿಸ್ತೇವ್ಯೋ ಧ್ಯಾನ ಮಾಡುವಾಗ ನಮ್ಗತ್ ಸಿಗ್ಲಿ ಇತ್ ಸಿಗ್ಲಿ ಅಂತ ಅದನ್ನ ಆತ ಹೊಂದಿ ಯಾರೋ ಧ್ಯಾತ್ರಿ ಯಾರು ಧ್ಯಾನ ಮಾಡ್ತಾನ ಅವನು ವೈಮಾ ದೇವೋ ವೈಮಾನಿಕೋ ಭವೇತು ದೇವ ಶರೀರವನ್ನೇ ಹೊಂದಿ ಆತ ವಿಮಾನದೊಂದಿಗೆ ಕೂಡಿದವನಾಗುತ್ತಾನೆ ಆ ದಿವ್ಯ ವಿಮಾನವನ್ನ ಕೂಡಿಕೊಂಡು ಆತ ದೇವಲೋಕಕ್ಕೆ ಹೋಗ್ತಾನೆ ನಿಷ್ಕಾಮ ಸರಿ ಈಗ ಸಕಾಮ ಮಾಡಿದರೆ ಇದಾಯ್ತು ನಿಷ್ಕಾಮವಾಗಿ ಮಾಡಿದ್ರೆ ಧ್ಯಾನವನ್ನು ಮುಕ್ತಿ ಮಾತ್ನೋತಿ ಅವನಿಗೆ ಮುಕ್ತಿಯೇ ಫಲ ಮುಕ್ತಿಯೇ ಸಿಗ್ತದೆ ಅವನಿಗೆ ಮೂರ್ತಿಂ ಧ್ಯಪನ್ ಮೂರ್ತಿಯನ್ನು ಧ್ಯಾನಿಸಿದವನಾಗಿ ಆತ ಪರಮಾತ್ಮನ ರೂಪವನ್ನು ಸ್ತುತಿಸಿದವನಾಗಿ ಹಾಗೆ ಪರಮಾತ್ಮನ ದಿವ್ಯ ನಾಮವನ್ನು ಜಪಿಸಿದವನಾಗಿ ಮುಕ್ತಿಯನ್ನು ಹೊಂದುತ್ತಾನೆ ಹೀಗೆ ಹರಿಧ್ಯಾನವನ್ನು ಈ ನಲವತ್ನಾಲ್ಕನೇ ಅಧ್ಯಾಯದಲ್ಲಿ ಗರುಡ ಪುರಾಣದಲ್ಲಿ ಹೇಳಲಾಯಿತು ಇನ್ನು ಮುಂದಿನ ಗುರುವಾರ ನಾವು ಇನ್ನು ಇದರ ಮುಂದುವರಿದ ಭಾಗವನ್ನು ನೋಡೋಣ ಬೇರೆ ಬೇರೆ ಅಧ್ಯಾಯದಲ್ಲಿ ಏನಿದೆ ಎಂಬುದಾಯಿತು ಓಂ ಪೂರ್ಣಮದ ಪೂರ್ಣಮಿಧ ಪೂರ್ಣಾತ್ ಪೂರ್ಣಮುದೇ ಪೂರ್ಣಸ್ಯಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓತ್ಸ ಶ್ರೀರಾಮಕೃಷ್ಣಾರ್ಪಣಮಸ್ತು